ಶುಕ್ಲಂಬರತರ ವಿಷ್ಣು ಶಶಿವರ್ಣ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವರ್ವರ್ವ್ನೋಪಶಾಂತ ಹಯ್ರೀವ ಹಯ್ರೀವ ಹಯ್ರೀವೆ ವದೆಸರತೆ ವಾಣಿ ಜನ್ಮುಕನ್ಯ್ಯಾ ಪ್ರವಾಹವತ್ ಬುಧ್ಯರ್ಬಲ ಯಶೋಧೈ ನಿರ್ಭಯವತಾಡ್ಯಂ ವಕುಟತ್ವಚ ಹನುಮತ್ಸ್ಮ್ ಕಾಮಧೇನುುರ್ಯತೂರ್ವ ಸರ್ವಾಭೀಷ್ಟಫಲಪ್ರದಂ ತಲೋ ವಧಿರೀಪೋ ಅಭೀಷ್ಟದಸತ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರ ಚ ಭಜತ ಕಲ್ಪವೃಕ್ಷಾ ನಮತಾಂ ಕಾಮಧೇನ ಭೇಯ ಯಮರಾಕ್ತಿ ಸುಪ್ರಸನ್ನೋ ಹರಿ ಸ್ವಯಂ ಯಾಚಾರ್ಯೋ ವ್ಯಾಸಾಯ ತಂ ವಂದೇ ಕನಕವಿಧ ನಿಯನಿತ್ತು ಪದಯುಗಭಕ್ತಿಲಿ ನಿನ್ನ ಗುಣಗಣಸ್ತವನ ಮಾಡುವ नि कार्यु धन्य लोक दिशेषि धन्य लोक दिशेषिव हरे श्रीनिवास गुरो राघवेन्द्र कनकदासर जयंती प्रयुक्त कनकदासर ಒಂದ ಕೃತಿಯ ಯಥಾಶಕ್ತಿ ಯಥಾಜ್ಞಪ್ತಿ ಒಂದು ಚಿಂತನೆ ಮಾಡ್ತಕ್ಕಂಥ ಸುವರ್ಣ ಅವಕಾಶ ಯಾವುದೇ ಕೃತಿಯನ್ನು ಅಧ್ಯಯನ ಪಠಣ ಪಾರಾಯಣ ಆದಿ ಇತ್ಯಾದಿಗಳನ್ನು ಮಾಡೋದಕ್ಕಿಂತ ಮುಂಚೆ ಆ ಕೃತಿ ರಚನಾಕಾರರು ಅಥವಾ ಗ್ರಂಥ ರಚನಾಕಾರ ಇರ್ತಾರಲ್ಲ ಅವರನ್ನು ಕಿಂಚಿತ್ತಾದರೂ ಸ್ಮರಣೆ ಮಾಡಿದ್ರೆ ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿ ಮೂಡುವುದಕ್ಕೆ ಸಾಧ್ಯ ಅಂತೆ ಶಾಸ್ತ್ರದ ಆದೇಶ ಚರಿತಂ ವೈಷ್ಣವನಂತೂ ವಿಷ್ಣು ಉದ್ರೈಕಾಯ ಕಥ್ಯತೆ ಅಂತ ಆ ಕೃತಿಯಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಮಧ್ವವಾಂಗ್ಮಯದ ಪ್ರಮೇಯಗಳ ಅರ್ಥ ಆಗಬೇಕು ಅಂತಾದರೂ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನಸಿದ್ಧಯೇ ಈ ರೀತಿಯಾಗಿ ಹೇಗೆ ಒಂದು ಜಪವನ್ನು ಅನುಷ್ಠಾನ ಮಾಡಬೇಕು ಅಥವಾ ಮಂತ್ರವನ್ನು ಅನುಷ್ಠಾನ ಮಾಡಬೇಕು ಅಂತಾದಾಗ ಆ ಮಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆ ಋಷಿ ಛಂದಸ್ಸು ಇದನ್ನೆಲ್ಲ ತಿಳ್ಕೊಂಡು ಜಪಾನುಷ್ಠಾನ ಅಥವಾ ಯಜ್ಞ ಅಗಾದಿಗಳನ್ನು ಮಾಡಿದರೆ ವಿಶಿಷ್ಟವಾಗಿರ್ತಕ್ಕಂಥ ಫಲ ಬರುತ್ತೆ ಅಂತ ಶಾಸ್ತ್ರ ಆದೇಶ ಮಾಡುತ್ತೋ ಆ ರೀತಿಯಾಗಿ ಮಾಡದೇ ಇದ್ದರೆ ಸ್ಥಾಣುವಾಗಿ ಹುಟ್ಟುತ್ತಾನ ಅವನು ಮುಂದಿನ ಜನ್ಮದಲ್ಲಿ ಅಂತ ಅಂದರೆ ಮರಗಿಡದಂತೆ ಅವನು ಅವನಿಗೆ ಜೀವ ಇದೆ ಆದರೆ ಛಲನೇ ಇಲ್ಲ ಛಲವಾಗಿ ಜ್ಞಾನ ಸಾಧನ ಅನ್ನೋದು ಮಾಡಿಕೊಳ್ಳಿಕ್ಕಾಗಲ್ಲ ಈ ರೀತಿಯಾಗಿ ಶಾಸ್ತ್ರ ಆದೇಶ ಮಾಡತ್ತೆ ಆ ಕಾರಣಕ್ಕಾಗಿ ಆ ಕೃತಿ ಭಗವಂತನ ಸ್ಮರಣೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಆ ಗ್ರಂಥಕರ್ತೃವಿನ ಅಥವಾ ಕೃತಿ ರಚನಕಾರರನ್ನು ಕಿಂಚಿತ್ತಾದರೂ ಸ್ಮರಣೆ ಮಾಡಲೇಬೇಕು ಅಂತ ಶಾಸ್ತ್ರದ ಆದೇಶ ಕನಕದಾಸರ ಜಯಂತಿ ಪ್ರಯುಕ್ತ ಆ ಕನಕದಾಸರನ್ನು ಕಿಂಚಿತ್ತಾದರೂ ಸ್ಮರಣೆ ಮಾಡುವಂಥದ್ದು ಭಾಗವತ ನಮಗೆ ಒಂದು ಮಾತನ್ನು ತಿಳಿಸ್ಕೊಡುತ್ತೆ ಸರ್ವೈರುಚ್ಚಾವಚ ಶ್ರೌತೈ ಪ್ರಾಣ ಪೌರಾಣೈ ಪ್ರಾಕೃತೈರಪಿ ಸ್ತೋತ್ರ ಸಾಹಿತ್ಯ ಮಧ್ವಶಾಸ್ತ್ರಕ್ಕೆ ವಿರುದ್ಧವಲ್ಲದೇ ಇರತಕ್ಕಂಥ ಜ್ಞಾನ ಭಕ್ತಿ ಉದ್ಭೋಧಕವಾಗತ್ತೆ ಅಂತಾದರೆ ಆ ಕೃತಿ ಯಾವುದೇ ಭಾಷೆಯಲ್ಲಿರಲಿ ಗ್ರಂಥಕರ್ತೃಗಳು ಯಾರೇ ಆಗಿರಲಿ ಆ ಕೃತಿ ಚಿಂತನ ಶ್ರವಣಾದಿಗಳಿಗೆ ಉಪಾದೇಯ ಸ್ವೀಕಾರಾರ್ಹ ಅಂತ ಆದೇಶ ಇಲ್ಲಿ ಭಗವಂತನ ಅಜಿಂತ್ಯದ್ಭುತ ಮಹಿಮೆಯನ್ನು ಸ್ಮರಣೆ ಮಾಡ್ತಕ್ಕಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಕನಕದಾಸರ ಕೃತಿ ನೀ ಮಾಯೆಯೊಳಗೋ ನಿನ್ನೊಳೋ ಮಾಯೆಯೋ ಅಂತ ಕೃತಿ ಪೂರ್ವದಲ್ಲಿ ಕನಕದಾಸರನ ಕಿಂಚಿತ್ತಾಗಿ ಸ್ಮರಣೆ ಮಾಡೋದು ಅಂತಾದರೆ ವೀರಪ್ಪ ಮತ್ತು ಬಚ್ಚಮ್ಮನ ದಂಪತಿಗಳ ಪುತ್ರನಾಗಿ ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಬಂಕಾಪುರದ ಸಮೀಪದಲ್ಲಿರ್ತಕ್ಕಂಥ ಬಾಡ ಅನ್ನ ಗ್ರಾಮದಲ್ಲಿ ಜನಿಸಿದವರು ಕನಕದಾಸರು ಬಹುಮುಖ ಪ್ರತಿಭೆಯನ್ನು ಉಳಂಥ ಮಹಾನುಭಾವರು ಕನಕದಾಸರು ಅಂತ ಅವ್ರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ ಅರಸರಾಗಿ ಕವಿಯಾಗಿ ಸಂತರಾಗಿ ಹರಿದಾಸರಾಗಿ ಕನಕದಾಸರು ಅಪೂರ್ವವಾಗಿರ್ತಕ್ಕಂಥ ಭೌಮ್ಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಹನೀಯರು ಅಂತ ನಾವು ಅವರ ಚರಿತ್ರೆಯೊಳಗೆ ತಿಳ್ಕೊಳ್ಳೋವಂಥದ್ದು ವ್ಯಾಸರಾಯರ ಶಿಷ್ಯರು ಆಗಿರ್ತಕ್ಕಂಥವರು ವಾದಿರಾಜರ ಸಮಕಾಲೀನರು ಅಂತ ಅವರು ತಮ್ಮದೇ ಒಂದು ಕೃತಿಯಲ್ಲಿ ತ್ರಿವಿಕ್ರಮ ದಾಸಹ ಅಂತ ವ್ಯಾಸರಾಯರ ಶಿಷ್ಯರು ವ್ಯಾಸರಾಯಲ್ಲಿ ವಿಶೇಷವಾಗಿರ್ತಕ್ಕಂಥ ಗುರುಭಕ್ತಿಯನ್ನು ಮಾಡಿದವರು ಅದೇ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ ತ್ರಿವಿಕ್ರಮ ದಾಸಹ ಅಂತ ತ್ರಿವಿಕ್ರಮರೂಪಿ ಪರಮಾತ್ಮನ ದಾಸರು ಅಂತ ವಾದಿರಾಜರು ತ್ರಿ ರಮಾ ತ್ರಿವಿಕ್ರಮನನ್ನು ಸೋದೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮಹಾನುಭಾವರು ಅಂತ ತ್ರಿವಿಕ್ರಮರ ದಾಸರಾಗಿರ್ತಕ್ಕಂಥ ವಾದಿರಾಜನ ದಾಸನಾನು ಅಂತ ಅಲ್ಲಿ ಗುರುಭಕ್ತಿಯನ್ನು ಅವರಲ್ಲಿರ್ತಕ್ಕಂಥ ಗೌರವವನ್ನು ನಿಷ್ಠೆಯನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ ಬಹುಮುಖ ಪ್ರತಿಭೆಯಿಂದ ಕೂಡಿರ್ತಕ್ಕಂಥವರು ಕನಕದಾಸರು ತಾರುಣ್ಯದಲ್ಲೇ ಒಮ್ಮೆ ಸ್ವಪ್ನ ಸೂಚನೆಯಂತೆ ಅಪಾರವಾಗಿರ್ತಕ್ಕಂಥ ನಿಧಿ ಪ್ರಾಪ್ತ ಆಗತ್ತೆ ಮೊದಲಿಗೆ ತಂದೆ ತಾಯಿಗಳಿ ಅವರಿಗೆ ತಿಮ್ಮಪ್ಪ ಅಂತ ಈ ರೀತಿಯಾಗಿ ಹೆಸರನ್ನಿಟ್ಟಿರ್ತಾರೆ ಅಪಾರವಾಗಿರ್ತಕ್ಕಂಥ ಭಗವಂತನ ಅನುಗ್ರಹದಿಂದ ನಿಧಿ ಪ್ರಾಪ್ತ ಆಗಿದ್ದರಿಂದ ಅವತ್ತಿನಿಂದ ಅವರು ಕನಕಪ್ಪ ಅಂತ ಈ ರೀತಿಯಾಗಿ ಕರೆಸ್ಕೊಂಡ್ರು ಅಂತ ತಿರುಪತಿ ತಿಮ್ಮಪ್ಪನ ದಯದಿಂದ ತಿಮ್ಮಪ್ಪ ಅಂತ ಹೆಸರು ಬಂತು ಕನಕ ಪ್ರಾಪ್ತಿಯ ಕಾರಣದಿಂದ ಕನಕಪ್ಪ ಅಂತ ಪ್ರಸಿದ್ಧಿಯಾದರು ತಿಮ್ಮಪ್ಪ ಅಂದರೆ ಸಾಕ್ಷಾತ್ ಭಗವಂತ ಕನಕಪ್ಪ ಅಂದರೆ ಭಂಗಾರಾಧಿಕೆ ಅಭಿಮಾನಿಯಾಗಿರ್ತಕ್ಕಂಥವಳು ದನಕನಕಾದಿಗಳಿಗೆ ವೇದಾಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀ ದೇವಿ ಸಂಪತ್ತಿಗೂ ಅಭಿಮಾನಿಯಾಗಿರ್ತಕ್ಕಂಥಳು ಆದ್ದರಿಂದ ಲಕ್ಷ್ಮೀನಾರಾಯಣವರು ಇಬ್ಬರ ಅನುಗ್ರಹಕ್ಕೆ ಪಾತ್ರರಾದವರು ಕನಕದಾಸರು ಅಂತ ಈ ರೀತಿಯಾಗಿ ಅವರ ಚರಿತ್ರೆಯಲ್ಲಿ ಕೇಳ್ತೀವಿ ಅರಸರಾಗಿ ಚಕ್ರವರ್ತಿಗಳಾಗಿ ಉತ್ತಮ ಆಳ್ವಿಕೆಯಿಂದ ಸಾಕಷ್ಟು ಜನಮನ್ನಣೆಯನ್ನು ಗಳಿಸಿದ್ರು ಕನಕದಾಸರು ಆಮೇಲೆ ದೈವಾನುಗ್ರಹದಿಂದ ದಾಸತ್ವ ಅನ್ನೋದು ಪ್ರಾಪ್ತಿಯಾಯಿತು ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ ಒಮ್ಮೆ ಶತ್ರುಗಳೊಂದಿಗೆ ನಡೆದಿರ್ತಕ್ಕಂಥ ಮಹಾನ್ ಯುದ್ಧದಲ್ಲಿ ದೇಹಕ್ಕೆ ಭಾರಿ ಪೆಟ್ಟು ಬೀಳತ್ತೆ ಆವಾಗ ಅವರ ಚಿಂತನಾ ಕ್ರಮವನ್ನು ಆ ಸಂದರ್ಭ ಆದ ತಕ್ಷಣ ಆ ಘಟನೆ ನಡೆದ ನಂತರ ಬದಲಾಯಿತು ಅಂತ ಈ ರೀತಿಯಾಗಿ ಕೇಳುವಂಥದ್ದು ದಾಸನ ಸಾಕ್ಷಾತ್ ಪರಮಾತ್ಮನೇ ಆದೇಶ ಮಾಡದಂತೆ ಆಯಿತು ಕನಕದ ಬಿಟ್ಟು ಕೊನೆಗೆ ಹರಿದಾಸರಾದರು ಅಂತ ಅವ್ರ ಚರಿತ್ರೆಯಲ್ಲಿ ಕೇಳ್ತೀವಿ ಇಂತಹ ಕನಕದಾಸರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ನಾವು ದಿನನಿತ್ಯ ಪಾರಾಯಣ ಮಾಡತಕ್ಕಂಥ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕೇಶವನಾಮ ಮತ್ತು ಹರಿಭಕ್ತಿ ಸಾರ ಮೋಹನ ತರಂಗಿಣಿ ರಾಮಧಾನ್ಯ ಚರಿತ್ರೆ ಅನೇಕ ಮೂಂಡಿಗೆಗಳು ಅನೇಕ ಕೀರ್ತನೆಗಳು ಹೀಗೆ ಬೇಕಾದಷ್ಟು ರಚನೆ ಮಾಡಿ ಪ್ರಖ್ಯಾತಿಯನ್ನು ಪಡ್ಕೊಂಡವರು ಭಗವಂತನ ದಾಸ್ಯವನ್ನು ಸ್ವೀಕಾರ ಮಾಡಿ ಹರಿದಾಸರು ಅಂತ ಕರೆಸ್ಕೊಂಡವರು ಕನಕದಾಸರು ಕನಕದಾಸರು ದಾಸರಲ್ಲಿ ಕವಿಗಳು ಕವಿಗಳಲ್ಲಿ ದಾಸರು ಅಂದರೆ ದಾಸತ್ವನೂ ಇದೆ ಕವಿತ್ವವೂ ಇದೆ ಇದೆ ಇದೇ ಭೂಮುಖ ಪ್ರತಿಭೆ ಇವರಲ್ಲಿ ಕಾಣ್ತಕ್ಕಂಥದ್ದು ಪುರಂದರದಾಸರು ಕೀರ್ತನಗಳಿಗೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವರು ಕನಕದಾಸರು ಮುಂಡಿಗೆ ದಾಸರು ಅಂತ ಪ್ರಖ್ಯಾತಿಯನ್ನು ಪಡೆದವರು ವಿಜಯದಾಸರು ಸುಳಾದಿದಾಸರು ಅಂತ ಪ್ರಖ್ಯಾತಿಯನ್ನು ಪಡ್ಕೊಂಡವರು ಪುರಂದರದಾಸರ ಕೃತಿಗಳ ಸಂಗ್ರಹ ಪುರಂದರ ಉಪನಿಷತ್ ಅಂತಲೇ ಕರೆಸಿಕೊಂಡು ಮಂತ್ರತುಲ್ಯವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕನಕದಾಸರದ್ದು ಕನಕೋಪನಿಷತ್ ಅಂತೇಳಿ ಅವರ ಕೃತಿಗಳ ಸಂಗ್ರಹಕ್ಕೆ ಪ್ರಸಿದ್ಧಿ ಅಥವಾ ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂಥದ್ದು ಇವರ ಕೃತಿಗಳು ಭಾಷೆ ಭಾವ ಹಾಗೂ ತತ್ವಪ್ರಮೇಯಗಳು ಈ ಮೂರರ ತ್ರಿವೇಣಿ ಸಂಗಮ ಅಂತ ಈ ರೀತಿಯಾಗಿ ವ್ಯಾಖ್ಯಾನಕಾರರು ಉಲ್ಲೇಖ ಮಾಡ್ತಾರೆ ದಾಸ್ ಸಾಹಿತ್ಯಕ್ಕೆ ಇವರ ಕೃತಿಗಳು ಸಂಗ್ರಹ ಅನ್ನೋದು ಅಪೂರ್ವವಾಗಿರತಕ್ಕಂಥ ಕೊಡುಗೆ ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಕೃತಿ ಅಂದರೆ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಈ ಕೃತಿ ಜನಮಾಸ ಮಾನಸದಲ್ಲಿ ಭಗವತ್ ಪ್ರಜ್ಞೆಯನ್ನು ಜಾಗೃತ ಮಾಡತಕ್ಕಂಥ ಕೃತಿ ಅನನ್ಯವಾದ ಕೃತಿ ಉಡುಪಿಯ ಕನಕನಕಿಂಡಿ ಕೃಷ್ಣನ ದರ್ಶನಕ್ಕೆ ಸಾಧನೆಗೆ ಕಾರಣ ಆದಂಗೆ ಅವರ ಕೃತಿಗಳಲ್ಲಿ ಕನಕದಾಸರ ಕೃತಿಗಳಲ್ಲಿ ಜೀವನ ದರ್ಶನಕ್ಕೆ ಆ ಜೀವನ ಆಗಿರ್ತಕ್ಕಂಥವನು ಇಂಥ ನಶ್ವರವಾಗಿರ್ತಕ್ಕಂಥ ದೇಹ ಇದು ಅದರೊಳಗೆ ಅಲ್ಪ ಕಾಲ ಶಾಶ್ವತ ಅಲ್ಲ ಅಶಾಶ್ವತವಾಗಿರ್ತಕ್ಕಂಥದ್ದು ಅಂಥ ದೇಹ ಮನುಷ್ಯ ಜನ್ಮ ಅಪರೂಪಕ್ಕೆ ತತ್ರಾಪಿ ಜನ್ಮ ಶತಕೋಟಿಶು ಮಾನವತ್ವಂ ತತ್ರಾಪಿ ಜನ್ಮ ಶತಕೋಟಿಶು ವೈಷ್ಣವತ್ವಂ ಅಂದರೆ ವಿಷ್ಣು ಭಕ್ತನಾಗಿ ಹುಟ್ಟುವಂತ ಇಂತ ಅಪರೂಪದ ದುರ್ಲಭವಾದ ಮತ್ತೆ ಅಷ್ಟೇ ನಶ್ವರವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಬಂದಾಗ ಅತಿ ಹೆಚ್ಚು ಸಾಧನೆಗಳನ್ನು ಮಾಡ್ಕೋಬೇಕು ಅಂತ ಅವರ ಕೃತಿಗಳಲ್ಲಿ ನಮಗೆ ಎತ್ತಿ ತೋರಿಸ್ತಾರೆ ಅದಕ್ಕೆ ಕನಕದಾಸರು ಜೀವನ ದರ್ಶನಕ್ಕೆ ತೋರಿಸಿದ ಕಿಂಡಿಗಳು ಅಥವಾ ಮಾರ್ಗದರ್ಶನ ಅಂತ ಆದರೆ ಈ ಕನಕದಾಸರ ಕೃತಿಗಳು ಅಂತ ಈ ರೀತಿಯಾಗಿ ಕೂಡ ನಾವು ತಿಳ್ಕೊಬೋದು ನೀ ಮಾಯೆಯೊಳಗೋ ನಿನ್ನೊಳ ಮಾಯೆಯೋ ಅನ್ನೋ ಒಂದು ಕೃತಿಯನ್ನು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಕನಕದಾಸರು ಈ ಕೃತಿಯಲ್ಲಿ ಗಾಢವಾಗಿರ್ತಕ್ಕಂಥ ಅಧ್ಯಾತ್ಮದ ಚಿಂತನೆಯನ್ನು ಇಲ್ಲಿ ನಮಗೆ ತಿಳಿಸ್ಕೊಳ್ತಾಳೆ ಈ ಕೃತಿ ಒಂದು ರೀತಿ ಹೇಗಿದೆ ಅಂತ ಕೇಳಿದ್ರೆ ಪ್ರಶ್ನೋತ್ತರ ರೂಪದಲ್ಲಿ ಅಥವಾ ಸಂಭಾಷಣ ರೂಪದಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕೃತಿ ಒಂದು ಸಾಲಿನಲ್ಲಿ ತಾವೇ ಪ್ರಶ್ನೆಯನ್ನು ಕೇಳ್ತಾರೆ ನೀ ಮಾಯೆಯೊಳಗೋ ನಿನ್ನೊಳೋ ಮಾಯೆಯೋ ಅಂತ ಕನಕದಾಸರು ಪರಮಾತ್ಮನ ಕುರಿತು ಪ್ರಶ್ನೆಯನ್ನು ಕೇಳ್ತಾರೆ ಮುಂದಿನ ಸಾಲಿನಲ್ಲಿ ಆ ತಮ್ಮ ಪ್ರಶ್ನೆಗೆ ತಾವೇ ಉತ್ತರವನ್ನು ಕೊಡ್ತಾರೆ ದಾಸರು ಈ ಕೃತಿಯನ್ನು ಜಂಪೆ ತಾಳ ಕಂಬೋದಿಯ ರಾಗದಲ್ಲಿ ಹಾಡಿ ಮುಗಿಸ್ಲಿಲ್ಲ ಇದರ ಅರ್ಥಾನುಸಂಧಾನ ತಿಳಿಯುವ ತನಕ ತಾಳು ಅಂತ ನಮಗೆ ನಿರ್ದೇಶನವನ್ನು ಮಾಡ್ತಾರೆ ಯಾವಾಗ ಅರ್ಥ ಅನುಸಂಧಾನ ಈ ಕೃತಿ ಇದು ಗೊತ್ತಾಗ್ತಾ ಇದೆಯೋ ಆವಾಗ ನಮ್ಮಲ್ಲಿ ಇರ್ತಕ್ಕಂಥ ಭ್ರಮೆ ಅಥವಾ ಭ್ರಾಂತಿ ಎನ್ನೋದು ನಾಶ ಆಗಲೇಬೇಕು ಹೀಗೆ ಚೆನ್ನಾಗಿರ್ತಕ್ಕಂಥ ನಿಶ್ಚಯ ಜ್ಞಾನದ ಮರವರಿಕೆ ಆಗಬೇಕು ಯಾವ ಜ್ಞಾನ ನಿಶ್ಚಯವಾಗಿರ್ತಕ್ಕಂಥದ್ದು ಅಂದರೆ ಭಗವಂತ ಒಬ್ಬನೇ ಸರ್ವೋತ್ತಮ ಸರ್ವ ಪ್ರೇರಕ ಸರ್ವನಿಯಾಮಕ ಅನ್ನೋ ಜ್ಞಾನವು ಸ್ಫುಟವಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥವರು ಭಗವಂತ ದಾಸರು ಭಗವಂತನನ್ನು ಬಹಳ ಸುಂದರವಾಗಿ ಸಲಿಗೆಯಿಂದ ಪ್ರಶ್ನೆ ಮಾಡ್ತಾರೆ ನೀ ಮಾಯೆಯೊಳಗೋ ಅಂದರೆ ನೀನು ಮಾಯೆಯಲ್ಲಿ ಸಿಕ್ಕ ಸಿಕ್ಕಾಕೊಂಡಿದ್ಯಾ ಅಂತ ಭಗವಂತನನ್ನ ಕುರಿತು ಪ್ರಶ್ನೆ ಮಾಡ್ತಾರೆ ಅಥವಾ ನಿನ್ನೊಳು ಮಾಯೆಯೋ ಅಂತ ಅಂದರೆ ಎಲ್ಲ ಬಗೆಯ ಮಾಯೆಗಳನ್ನು ಕೂಡ ನಿನ್ನ ಮುಷ್ಟಿಯೊಳಗೆ ನಿನ್ನ ಅಧೀನದಲ್ಲಿ ಇಟ್ಕೊಂಡು ನೀನೇ ಎಲ್ಲವನ್ನು ನಿಯಂತ್ರಣ ಮಾಡ್ತೀಯಾ ಅಂತ ಪರಮಾತ್ಮ ಕುರಿತು ಕನಕದಾಸರು ಒಂಥರ ವೈಶಿಷ್ಟ್ಯಪೂರ್ಣವಾಗಿ ಪ್ರಶ್ನೋತ್ತರ ರೂಪದಲ್ಲಿ ಸಂಭಾಷಣ ರೂಪದಲ್ಲಿ ಭಗವಂತನ ಜೊತೆಗೆ ಮಾತಾಡ್ತಾರೆ ತಾವೇ ಉತ್ತರವನ್ನು ಕೊಡ್ತಾರೆ ಆ ಮೂಲಕ ಜಗತ್ತಿಗೆ ಭಗವಂತನೇ ಸರ್ವ ಪ್ರೇರಕ ಸರ್ವನಿಯಾಮಕ ಅನ್ನೋ ತತ್ವವನ್ನು ಮೂರು ನುಡಿಗಳಿಂದ ಕೂಡಿರ್ತಕ್ಕಂಥ ಗಾತ್ರದಲ್ಲಿ ವಾಮನ ಅರ್ಥವಿನ್ಯಾಸದಲ್ಲಿ ತ್ರಿವಿಕ್ರಮ ಅಷ್ಟನ್ನೂ ಹೇಳಲಿಕ್ಕೆ ಅಥವಾ ಅನುವಾದ ಮಾಡಲಿಕ್ಕೆ ಶಕ್ತಿ ಇಲ್ಲದೇ ಇದ್ದರೂ ಕೂಡ ಇಂಥ ಪವಿತ್ರ ಪರ್ವಕಾಲದಲ್ಲಿ ಯಥಾಶಕ್ತಿ ಯಥಾಜ್ಞಪ್ತಿ ಚಿಂತನೆಯನ್ನು ಮಾಡುವಂಥದ್ದು ದಾಸರು ತಾವೇ ಪರಮಾತ್ಮನನ್ನು ಪ್ರಶ್ನೆ ಮಾಡಿ ತಾವು ಮತ ಅದೇ ಮಾತಿನಲ್ಲಿ ಉತ್ತರವನ್ನು ಕಂಡುಕೊಳ್ತಾರೆ ನೀನು ಮಾಯೆಯೊಳಗೆ ಇರೋದು ನಿನ್ನೊಳಗೆ ಮಾಯೆ ಇರೋದು ಎರಡೂ ಸರಿ ನೀ ಮಾಯೆಯೊಳಗೋ ನಿನ್ನೊಳೋ ಮಾಯೆಯೋ ಎರಡೂ ಸರಿಯಾಗಿರ್ತಕ್ಕಂಥದ್ದು ಅಂತ ಅವರೇ ಹೇಳ್ತಾರೆ ಹೇಗೆ ಅಂತ ಕೇಳಿದ್ರೆ ಜೀವನಿಗೆ ಜೀವಾಚ್ಛಾದಕ ಅಂತ ಪರಮಾಚ್ಛಾಧಿಕ ಅಂತ ಎರಡೂ ರೀತಿಯಾಗಿರ್ತಕ್ಕಂಥ ಆವರ್ಕಗಳನ್ನು ಭಗವಂತ ಹಾಕಿಟ್ಟಿದ್ದಾನೆ ಆ ಜೀವಾಚ್ಛಾಧಿಕಕ್ಕೆ ಸಗುಣಾಚ್ಛಾದಿಕ ಅಂತೂ ಈ ರೀತಿಯಾಗಿ ಇರ್ತಕ್ಕಂಥದ್ದು ಏನದು ಅಂತ ಕೇಳಿದ್ರೆ ಆ ಎರಡೂ ಪರದೆಗಳನ್ನು ಸರಿಸೋ ತನಕ ಜೀವನಿಗೆ ಜೀವಾಚ್ಛಾದಿಕ ಪರದೆ ನಾಶ ಆಗೋ ತನಕ ಅಥವಾ ಅದನ್ನು ಸರಿಸೋ ತನಕ ತನ್ನ ಸ್ವರೂಪದ ಜ್ಞಾನವೂ ಆಗೋಲ್ಲ ಪರಮಾಚ್ಛಾದಿಕ ಅಂದರೆ ಆ ಪರದೆಯನ್ನು ಸರಿಸೋ ತನಕ ಭಗವಂತನ ಜ್ಞಾನವೂ ಕೂಡ ಆಗಲಿಕ್ಕೆ ಶಕ್ಯ ಇಲ್ಲ ಏನು ಪರದೆ ಎರಡು ಹಾಕಿದಾನೆ ಸರ್ಸಿದ್ರೆ ಸರಿ ಅಂತ ನಾವು ಅಂದ್ಕೊಂಡ್ರೆ ಜೀವ ಅಂದ್ಕೊಂಡ್ರೆ ಜೀವ ಅಸ್ವತಂತ್ರ ಅಲ್ಪಶಕ್ತಿ ಅಸಾರ್ವಜ್ಞತ್ವ ಹಸ್ವದೇಹಿ ಅಣು ಮಾತ್ರವಾಗಿರ್ತಕ್ಕಂಥ ಶರೀರ ಅವನು ಎಷ್ಟು ಅಣು ಶರೀರದಲ್ಲಿಂದ ಇರ್ತಕ್ಕಂಥ ಈ ವಿರಾಟ್ ದೇಹದಲ್ಲಿ ಕುದುರೆ ಕೊನೆಯ ಕೂದಲು ತುದಿ ವಿಭಾಗವ ಮಾಡಿ ಶತವಿದ ಅದರಲ್ಲು ಅದರಲ್ಲೊಂದನ್ನು ನೂರು ಭಾಗವ ಮಾಡಲೆಂತಿಹೋದು ವಿಧಿ ಭವಾದಿ ಸಮಸ್ತ ಜೀವರ ಮೊದಲು ಮಾಡಿ ತೃಣಾಂತ ಜೀವರಳು ಅಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಿಮಾಣ ಅಂತ ಈ ರೀತಿಯಾಗಿ ನಮಗೆ ಜಗನ್ನಾಥಾಸರು ಇಂತ ಅದ್ಭುತ ಗಾತ್ರದ ಈ ಶರೀರದಲ್ಲಿ ಜೀವನ ಪರಿಮಾಣ ಎಷ್ಟು ಅಂತ ತಿಳಿಸ್ತಾರೆ ಒನ್ ಡಿವೈಡೆಡ್ ಬೈ ಟೆನ್ ವಿಭಾಗ ಮಾಡಿ ಸಿಳಿತಾ ಎಷ್ಟು ಗಾತ್ರಕ್ಕೆ ಬರ್ತೋ ಅಂಥ ಅಣು ಶರೀರ ಹಾಗಾದ್ರೆ ನಮಗೆ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಅಣು ಶರೀರ ಇರೋದು ದೇವತೆಗಳಿಗೆ ದೊಡ್ಡ ಗಾತ್ರದ ಶರೀರ ಇರ್ಬೋದು ಅಂತ ಕೇಳಿದ್ರೆ ಜಗನ್ನಾಥಾಸರು ನಮ್ಮ ಸಂಶಯವನ್ನು ಅಲ್ಲೇ ಪರಿಹಾರ ಮಾಡ್ತಾರೆ ಬೀದಿ ಭವಾದಿ ಸಮಸ್ತ ಜೀವರ ಮೊದಲು ಮಾಡಿ ಅಂತ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರಿಗೂ ಈ ರೀತಿಯಾಗಿರ್ತಕ್ಕಂಥ ಅಣು ಮಾತ್ರ ಶರೀರವೇ ಇರ್ತಕ್ಕಂಥದ್ದು ಆದ್ದರಿಂದ ಜೀವ ಅಣು ಶರೀರ ಅಲ್ಪ ಶಕ್ತಿ ಅಸಾರ್ವಜ್ಞತ್ವ ಅಲ್ಪ ಆಯುಸು ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ದೋಷಗಳಿಂದ ಯುಕ್ತನಾಗಿರ್ತಕ್ಕಂಥವನು ಜೀವ ಅದನ್ನು ವಾದರಾಜರು ಹೇಳ್ತಾರಲ್ಲ ಒಂದೊಂದು ಗುಣಗಳು ಇದ್ದ ಬೋಯವರಲ್ಲಿ ಸಂದಣಿಸಿವೆ ಬಹು ದೋಷ ಅಂತ ಗುಣಗಳು ಒಂದೋ ಎರಡೋ ಇರ್ಬೋದು ಆದರೆ ದೋಷಗಳೇ ಜಾಸ್ತಿ ಜೀವನಲ್ಲಿ ಇರ್ತಕ್ಕಂಥದ್ದು ಆದ್ದರಿಂದ ಆ ಪರದೆಯನ್ನು ಹಾಕಿದ್ದು ನೀನೇ ಸರಿಸಬೇಕಾದವನು ನೀನೇ ಬಂಧಕೋ ಭವಪಾಶೇನ ಮೋಚ ಕಷ್ಟು ಸಹೇ ವಹಿ ಅಂತ ಹೇಗೆ ಒಂದು ಬೀಗ ಹಾಕಬೇಕು ಅಂತ ಒಂದು ಬೀಗದ ಕೈ ಇರುತ್ತೆ ಬೀಗ ಹಾಕ್ಲಿಕ್ಕೂ ಅದೇ ಬೀಗದ ಕೈಯನ್ನು ಉಪಯೋಗ ಮಾಡ್ತೀವಿ ಬೀಗ ತೆಗಿಲಿಕ್ಕೂ ಅದೇ ಉಪಯೋಗ ಉಪಯೋಗ ಮಾಡ್ತೀವೋ ಹಾಗೆ ಭಗವಂತ ಎರಡೂ ಪರದೆಯನ್ನು ತೆಗಿಬೇಕು ಅಂತ ಆದರೆ ಪರದೆ ಯಾರು ಹಾಕಿದ್ದೋ ಅವನೇ ತೆಗಿಬೇಕು ಅದಕ್ಕೆ ಭಗವಂತ ಹೇಳ್ತಾನೆ ಸಾಧನ ಮಾಡಿಕೊ ಅವಾಗ ಆ ಪರದೆಯನ್ನು ಸರಿಸಿ ನನ್ನ ದರ್ಶನವನ್ನು ನಿನಗೆ ಕೊಡ್ತೀನಿ ಅನ್ಯ ಮಾರ್ಗಗಳು ಸರ್ವತಾ ಇಲ್ಲ ಈ ಕೃತಿಯಲ್ಲಿ ಭಗವಂತನ ಅಚಿಂತ್ಯದ್ಭುತ ಮಹಿಮೆಗಳು ಮತ್ತು ಅವನ ಸಾಮರ್ಥ್ಯಗಳನ್ನು ದಾಸರು ಅನೇಕ ದುಷ್ಟಾಂತಗಳ ಮೂಲಕ ಮನೋಜ್ಞವಾಗಿ ಸುಂದರವಾಗಿ ತಿಳಿಸ್ಕೊಡ್ತಾರೆ ದಾಸರು ಶ್ರೀಕೃಷ್ಣ ಪರಮಾತ್ಮ ಮಣ್ಣನ್ನು ಮೆದ್ದಿರ್ತಕ್ಕಂಥ ಪ್ರಸಂಗ ಮಣ್ಣನೇ ಕೆ ಎಂಬ ಯಶೋದೆಗೆ ಅಂತ ಕೇಳ್ತೀವಲ್ಲ ಹಾಗೆ ಅಂಥ ಪ್ರಸಂಗದಲ್ಲಿ ಯಶೋಧೆ ಕೇಳ್ತಾಳೆ ಕೃಷ್ಣ ಯಾಕೆ ಮಣೆತಿಂದಿ ಅಂತ ಪ್ರಶ್ನೆ ಮಾಡಿದಾಗ ಯಶೋದೆ ಕೃಷ್ಣ ಬೆದರಿದಂಥ ನಟನೆ ಮಾಡಿ ಸಣ್ಣ ಬಾಯಿಯೊಳಗೆ ಜಗ ಇಡೀ ಬ್ರಹ್ಮಾಂಡವನ್ನು ತಾನು ಕಣ್ಣಾರೆ ತೋರಿದ ಅಂತ ಇಡೀ ಬ್ರಹ್ಮಾಂಡದ ದರ್ಶನವನ್ನು ವಿಶ್ವರೂಪ ದರ್ಶನವನ್ನು ತಾಯಿ ಯಶೋದೆಗೆ ತಾಯಿಯಂತೆ ಇರುವ ಯಶೋದೆಗೆ ಭಗವಂತ ತೋರಿಸ್ತಾನೆ ತನ್ನ ಸಣ್ಣ ಅಥವಾ ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತೋರಿರ್ತಕ್ಕಂಥ ಶ್ರೀಕೃಷ್ಣ ಆ ಬಾಯಿಯೊಳಗೆ ಯಶೋಧೆ ಕಂಡಿದ್ದೇನು ಅಂದರೆ ಬ್ರಹ್ಮಾಂಡದಲ್ಲಿ ಶ್ರೀಕೃಷ್ಣ ಬಾಯಿ ತೆರೆದಿದ್ದ ಅಲ್ಲಿಯೂ ಯಶೋಧೆ ಇದ್ವಿ ಹೀಗೆ ಬ್ರಹ್ಮಾಂಡವನ್ನು ಯಶೋಧೆಗೆ ತೋರಿದ್ದ ಶ್ರೀಕೃಷ್ಣ ಆಗ ದಾಸರು ವಿಚಾರ ಮಾಡ್ತಾರೆ ನಿನ್ನಿಂದ ಸೃಷ್ಟಿ ಆಗ್ತಕ್ಕಂಥ ಈ ಜಗತ್ತಿನಲ್ಲಿ ನಿನ್ನಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ನಿನ್ನ ನೀನಿದೆಯೋ ಅಥವಾ ನಿನ್ನ ಅಧೀನವಾಗಿರ್ತಕ್ಕಂಥ ಈ ಪ್ರಕೃತಿಯಲ್ಲಿ ನೀನಿದೆಯೋ ಮಾಯೆ ಎಂದರೆ ಜಡ ಪ್ರಕೃತಿ ಅಂತ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ಸಾಕ್ಷಾತ್ ಲಕ್ಷ್ಮೀದೇವಿ ಪರಮಾತ್ಮನ ಪತ್ನಿ ಅದಕ್ಕೆ ದಾಸರು ಕೇಳ್ತಾರೆ ನಿನ್ನಿಂದ ಸುಷ್ಟವಾದ ಈ ಜಗತ್ತಿನೊಳಗೆ ನೀನಿದೆಯೋ ಅಥವಾ ನೀನು ನಿನ್ನ ಅಧೀನವಾಗಿರ್ತಕ್ಕಂಥ ಈ ಜಡ ಪ್ರಕೃತಿ ಅಂದರೆ ಲಕ್ಷ್ಮೀ ನೀನಿದೆಯೋ ಮಾಯಾಮಯವಾಗಿರ್ತಕ್ಕಂಥ ಪ್ರಪಂಚಕ್ಕೂ ಮಾಯಾ ಅಂತ ಕರೀತಾರೆ ಅದಕ್ಕೆ ದಾಸರು ಕೇಳ್ತಾರೆ ಈ ಮಾಯಾಮಯ ಪ್ರಪಂಚದಲ್ಲಿ ನೀನು ಸರ್ವತ್ರ ವ್ಯಾಪ್ತ ಇಡೀ ಜಗತ್ತು ಈ ಮಾಯಾಮಯ ಪ್ರಪಂಚ ಏನಿದೆ ನಿನ್ನ ಉದರದಲ್ಲಿದೆ ಯಾಕಂದರೆ ನೀನು ಜಗದ ಉದರ ಎಲ್ಲ ಜಗತ್ತನ್ನು ಕೂಡ ನೀನು ನಿನ್ನ ಉದರದಲ್ಲಿ ಇಟ್ಟುಕೊಂಡು ಸಂರಕ್ಷಣೆ ಮಾಡ್ತೀಯ ಅಂಥ ಮಾತೃವಾತ್ಸಲ್ಯ ಭಾವ ಇರ್ತಕ್ಕಂಥವನು ನೀನು ಲೋಕದಲ್ಲಿ ಧನಿಕರು ಅಥವಾ ಶ್ರೀಮಂತರು ಬಂಗಾರವನ್ನು ಭೂಮಿಯಲ್ಲಿ ಹೂತಿಟ್ಟು ಅದನ್ನು ರಕ್ಷಣೆ ಮಾಡ್ತಾರೆ ಆದರೆ ನೀನು ಅವರಂತೆ ಅಲ್ಲ ಇಡೀ ಜಗತ್ತನ್ನು ನಿನ್ನ ಉದರದಲ್ಲಿ ಇಟ್ಟು ರಕ್ಷಣೆ ಮಾಡ್ತೀಯ ಲಕ್ಷ್ಮೀ ನಿನ್ನ ಈ ಮಾತೃವಾತ್ಸಲ್ಯ ಗುಣವನ್ನು ನೋಡಿ ಆ ಭಾವವನ್ನು ನೋಡಿ ತಾನು ಆಶ್ಚರ್ಯಚಕಿತಾಕ್ತಾಳೆ ಲೋಕದಲ್ಲಿ ತಾಯಿ ಗರ್ಭದಲ್ಲಿ ಶಿಶುವನ್ನ ಹೊರ್ತಾಳೆ ಒಂದೆರಡು ಶಿಶುವನ್ನ ಹೊರಲಿಕ್ಕೆ ಸಾಧ್ಯ ತಾಯಿ ಅಲ್ಲಿ ಮಾತೃವಾತ್ಸಲ್ಯವನ್ನು ನಾವು ಗುರುತಿಸ್ತೀವಿ ಅಂಥ ಮಾತೃವಾತ್ಸಲ್ಯ ಒಂದೆರಡು ಶಿಶುವನ್ನು ಹೊತ್ತಲ್ಲೇ ಆ ತಾಯಿಯೇ ಅಷ್ಟು ನಾವು ಅಂಥದ್ದು ಭಗವಂತ ಇಡೀ ಜಗತ್ತನ್ನು ತನ್ನ ಉದರದಲ್ಲೇ ಅಸಂಖ್ಯಾತ ಜೀವರಾಶಿಗಳನ್ನು ಇಟ್ಟು ಜಪಾನ ಮಾಡ್ತಾಳ ಆ ಮಾತೃವಾತ್ಸಲ್ಯ ಭಾವವನ್ನು ಲಕ್ಷ್ಮೀದೇವಿ ನೋಡಿ ಆಶ್ಚರ್ಯಪಟ್ಟು ಎಂಥ ಅತಿಂತೆ ಅದ್ಭುತ ಮಹಿಮಾ ಪರಮಾತ್ಮ ಅಂತ ಈ ರೀತಿಯಾಗಿ ಒಣ ಸಂತೋಷ ಪಡ್ತಾಳೆ ಪೊಗಳಿ ಹಿಗ್ಗುತ್ತಾಳೆ ನೀನು ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು ಜಡದಲ್ಲಿ ಪರಿಪೂರ್ಣನಾಗಿ ಅಣು ರೇಣು ಕಾಷ್ಟ ಪರಿಪೂರ್ಣ ಆ ರೀತಿಯಾಗಿ ವ್ಯಾಪ್ತ ಆಗ್ತಕ್ಕಂಥ ಬಿಂಬರಲ್ಲಿ ಚೇ ಚೈತನಲ್ಲಿ ಬಿಂಬ ರೂಪದಿಂದ ನೀನು ವ್ಯಾಪ್ತಿಯಾಗಿರ್ತಕ್ಕಂಥವನು ಜಡದಲ್ಲಿ ಪರಿಪೂರ್ಣ ವ್ಯಾಪ್ತಿಯಿಂದ ಅದರ ದೃಷ್ಟಾಂತ ಕೊಡಬೇಕು ಅಂತಾದರೆ ಒಂದು ಸಕ್ಕರೆ ಅಚ್ಚನ್ನು ಅಥವಾ ಬೆಲ್ಲದ ಅಚ್ಚನ್ನು ಕೊಟ್ಟು ಯಾವ ಭಾಗದಲ್ಲಿ ಸಿಹಿ ಇದೆ ಅಂದರೆ ಎಲ್ಲ ಕಡೆ ಒಂದೇ ರೀತಿಯಾಗಿ ಇದೆ ಅಂತ ಮಗು ಹೇಗೆ ಉತ್ತರ ಕೊಡುತ್ತೋ ಹಾಗೆ ಈ ಜ್ ಎಲ್ಲ ವಸ್ತುಗಳಲ್ಲೂ ಕೂಡ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ತತ್ತ ತತ್ವಸ್ಥಿತೋ ವಿಷ್ಣು ತತ್ತಛಕ್ತಿ ಪ್ರಯೋ ಪ್ರಬೋಧಯ್ಯನಂತ ಆಯಾ ವಸ್ತುಗಳಿಗೆ ಆಯಾ ಗುಣಧರ್ಮವನ್ನು ತಂದುಕೊಡಲಿಕ್ಕೆ ಜಡದಲ್ಲೂ ವ್ಯಾಪ್ತನಾಗಿದ್ದಾನೆ ಈ ಬಿಂಬ ರೂಪದಿಂದ ಚೇತನನಲ್ಲೂ ತಾನು ವ್ಯಾಪ್ತನಾಗಿ ನಿಯಾಮಕನಾಗಿರ್ತಕ್ಕಂಥವನು ಅದಕ್ಕೆ ದಾಸರು ಹೇಳ್ತಾರೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಎರಡೂ ಸರಿಯಾಗಿರ್ತಕ್ಕಂಥದ್ದು ಇದು ಒಂದು ರೀತಿಯಾಗಿರ್ತಕ್ಕಂಥ ವಿಶ್ಲೇಷಣೆ ಮಾಯಾ ಅಂದರೆ ಲಕ್ಷ್ಮೀ ದೇವಿ ವಾಸುದೇವರೂಪಿ ಪರಮಾತ್ಮನ ಪತ್ನಿಗೆ ಮಾಯಾ ಅಂತ ಹೆಸರು ನೀನು ಆ ಲಕ್ಷ್ಮೀದೇವಿಯೊಳಗೂ ಬಿಂಬರೂಪದಿಂದ ವ್ಯಾಪ್ತನಾಗಿರ್ತಕ್ಕಂಥವನು ಅದಕ್ಕೆ ನಿನ್ನೊಳು ಮಾಯೆಯೂ ನೀ ಮಾಯೆಯೊಳಗೂ ಆ ಲಕ್ಷ್ಮೀ ದೇವಿಯು ನಿನ್ನೊಳಗೆ ವಕ್ಷಸ್ಥಳದಲ್ಲೇ ಇರ್ತಕ್ಕಂಥಳು ಆದ್ರಿಂದ ನೀಳಗೋ ನಿನ್ನೊಳ ಮಾಯಿ ಎರಡೂ ಕೂಡ ಸರಿಯಾಗಿರ್ತಕ್ಕಂಥದ್ದು ಅಂತ ತಾವೇ ಭಗವಂತನಿಗೆ ಆ ರೀತಿಯಾಗಿ ಹೇಳ್ತಾರೆ ಮುಂದೆ ಹೇಳ್ತಾರೆ ನೀ ದೇಹದೊಳಗೋ ನಿನ್ನೊಳೋ ದೇಹವೋ ಅಂತ ನೀ ದೇಹದೊಳಗೋ ಅದು ಸರಿ ಅಂತರ್ಯಾಮಿತ್ವೇನ ಭಗವಂತ ಎಲ್ಲ ಕಡೆ ಇರ್ತಾನೆ ತೇನವಿನ ತೃಣಮೊಪ್ಪಿನ ಚಲತಿ ಅಂತ ನೀನಿಲ್ಲದೆ ಯಾವ ಜಗತ್ತಿನಲ್ಲಿ ಯಾವ ಕಾರ್ಯವೂ ನಡಲಿಕ್ಕೆ ಶಕ್ಯ ಇಲ್ಲ ಆದರೆ ಅಂತರ್ಯಾಮಿತ್ವೇನೋ ಭಗವಂತ ಅದರಿಂದ ಎಲ್ಲ ಕಡೆ ಇದ್ದೇ ಇರ್ತಾನೆ ಅದರಿಂದ ನೀ ದೇಹದೊಳಗು ನಿನ್ನೊಳು ದೇಹವು ಅಂದರೆ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರು ಎಲ್ಲರೂ ನಿನ್ನೊಳಗೆ ಇದ್ದಾರೆ ಯಾಕಂದರೆ ನೀನು ಬಿಂಬ ಅದಕ್ಕೆ ನಿನ್ನೊಳು ದೇಹವು ಅಂದರೆ ಬಿಂಬ ರೂಪಿಯಾಗಿರ್ತಕ್ಕಂಥ ನಿನ್ನಲ್ಲಿ ಪ್ರತಿಬಿಂಬ ಸ್ಥಾನಿಯಾಗಿರ್ತಕ್ಕಂಥ ಅಸಂಖ್ಯಾತ ಚೇತನ ರಾಶಿಗಳೆಲ್ಲ ನಿನ್ನೊಳಗೆ ಇದ್ದಾರೆ ಆದ್ದರಿಂದ ಎರಡೂ ರೀತಿಯಾಗಿರ್ತಕ್ಕಂಥವಳು ನಿನ್ನೊಳು ದೇಹವೋ ಇದು ಸರಿಯಾಗಿರ್ತಕ್ಕಂಥದ್ದು ಅಂತ ದಾಸರು ಹೇಳ್ತಾರೆ ಎಲ್ಲ ದೇಹಿಗಳು ಅಂದರೆ ಜೀವರು ದೇಹ ಇರ್ತಕ್ಕಂಥವರೆಲ್ಲ ದೇಹಿಗಳು ಜೀವರು ಎಲ್ಲ ದೇಹಗಳು ಕೂಡ ವಿಶ್ವರೂಪಿ ನಿನ್ನೊಳಗೆ ಇರತಕ್ಕಂಥದ್ದು ಇದನ್ನು ಅರ್ಜುನ ವಿಶ್ವರೂಪ ದರ್ಶನ ಮಾಡಿದಾಗ ಆ ಕುರುಕ್ಷೇತ್ರ ಯುದ್ಧದ ಪ್ರಸಂಗದಲ್ಲಿ ಎಲ್ಲರೂ ಭಗವಂತನಿಂದ ಹೊರಗೆ ಬಂದದ್ದನ್ನೇ ಎಲ್ಲ ಅರ್ಜುನ ಕಂಡಿದ್ದಾನೆ ಅಂತ ಇಲ್ಲಿ ದೃಷ್ಟಾಂತವನ್ನು ಹೇಳ್ತಾರೆ ಹಾಗೆಯೇ ಭಗವಂತ ನೀ ದೇಹದೊಳಗೋ ನಿನ್ನೊಳು ದೇಹವೋ ಎರಡೂ ಕೂಡ ಸರಿಯಾಗಿ ಇರತಕ್ಕಂಥದ್ದು ಅಂತ ಕನಕದಾಸರು ಈ ರೀತಿಯಾಗಿ ತಮ್ಮ ಕೃತಿಯಲ್ಲಿ ಭಗವಂತನ ವ್ಯಾಪ್ತಿತ್ವದ ಚಿಂತನೆಯನ್ನು ವಿಶಿಷ್ಟವಾಗಿ ನಮಗೆ ಮಾಡಿಕೊಡ್ತಾರೆ ಮುಂದೆ ಹೇಳ್ತಾರೆ ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲೋ ಬಯಲು ಆಲಯಗಳೆರಡು ನಯನದೊಳಗೋ ಅಂತ ನೀನು ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವೋ ಹೇಗೆ ವ್ಯಾಪ್ತನಾಗಿದ್ದಾನೆ ಅಂದರೆ ತದ್ರೂಪ ತದಾಕಾರ ತತ್ ಶಬ್ದಚ್ಚನಾಗಿ ಇರತಕ್ಕಂಥವನು ಬಯಲಿನಲ್ಲಿ ಬಯಲು ಅಂತನೆ ಕರೆಸ್ಕೊತಾನೆ ಬಯಲು ಅಂದರೆ ಖಾಲಿ ಪ್ರದೇಶ ಸ್ಪೇಸ್ ಅಂತ ಏನು ಹೇಳ್ತೀವಲ್ಲ ಅದು ಅಲ್ಲಿ ಬಯಲು ಅಂತನೆ ಕರೆಸ್ಕೊಂಡು ಭಗವಂತ ಇರ್ತಕ್ಕಂಥದ್ದು ಆಲಯದೊಳಗೆ ಆಲಯ ಅಂದರೆ ಮಂದಿರ ಅಥವಾ ಮನೆ ಈ ರೀತಿಯಾಗಿರ್ತಕ್ಕಂಥದ್ದು ಅದರೊಳಗೆ ಇದ್ದು ಅದೇ ಹೆಸರಿನಿಂದ ಕರೆಸ್ಕೊಳ್ಳೋನು ನೀನು ಭಗವಂತ ನಿನ್ನನ್ನು ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು ಅಂತ ತಿಳ್ಕೊಳ್ಳದೇ ಇರತಕ್ಕಂಥ ಅಜ್ಞಾನಿಗಳು ನೀನು ಬಯಲಿನಲ್ಲಿ ಆಮೇಲೆ ಆಲಯದಲ್ಲಿ ಅಂದರೆ ಮನೆಯೋ ಮಂದಿರೋ ಅಲ್ಲಿ ಬಂದು ಊಟ ಮಾಡ್ದು ಮನೆ ಅಥವಾ ಆಲಯದಲ್ಲಿ ಇದ್ದಾಗ ಬಯಲಿನಲ್ಲಿ ಇಲ್ಲ ಬಯಲಿನಲ್ಲಿ ಇದ್ದಾಗ ಆಲಯದಲ್ಲಿ ಇಲ್ಲ ಅಂತ ಅಜ್ಞಾನದಿಂದ ನಿನ್ನನ್ನು ಒಬ್ಬ ಸಾಮಾನ್ಯ ನಿರಂಶ ಜೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ದೇವತೆಗಳಿಗೆ ಸಾಂಶತ್ವ ಇದೆ ಅಂದರೆ ಏಕಕಾಲದಲ್ಲಿ ಅನೇಕ ಕಡೆ ಇರಬಲ್ಲ ಸಾಮರ್ಥ್ಯ ದೇವತೆಗಳಿಗೆ ಕೊಟ್ಟವರು ಯಾರು ನೀನೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಅಂದು ನಿನ್ನಲ್ಲಿ ಸಾಂಸತ್ವ ಅನ್ನೋದಿಲ್ವಾ ಸರ್ವತಾ ಇದ್ದೇ ಇದೆ ಅದಕ್ಕೆ ಎಲ್ಲ ಕಡೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಅಚಿಂತ್ಯದ್ಭುತ ಸಾಮರ್ಥ್ಯ ಉಳ್ಳವನು ನೀನು ಅದರಿಂದ ಬಯಲಿನಲ್ಲೂ ಇದೆಯಾ ಆಲಯದಲ್ಲೂ ಇದೆಯಾ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಅಜ್ಞಾನಿಗಳಾಗಿರ್ತಕ್ಕಂಥವ್ರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಬಯಲು ಅನ್ನೋದಕ್ಕೆ ಶೂನ್ಯ ಅನ್ನೋ ಅರ್ಥವೂ ಇದೆ ಅಂದರೆ ಖಾಲಿ ಜಾಗ ಈ ರೀತಿಯಾಗಿ ಬಯಲಿನಲ್ಲಿ ಆಲಯಗಳನ್ನು ಕಟ್ತೀವಿ ಮನೆಯೋ ಮಂದಿರವೋ ಮತ್ತು ಏನೋ ಕಟ್ತೀವಿ ಹಾಗಾದರೆ ಬಯಲೊಳಗೆ ಆಲಯವೋ ಅಂದರೆ ಹೌದು ಆದರೆ ಪೂರ್ತಿಯಾಗಿ ಹೌದು ನನಗೆ ಸಾಧ್ಯ ಇಲ್ಲ ಯಾಕೆ ಅಂತ ಕೇಳಿದ್ರೆ ಆಲಯದಿ ಬಯಲೂ ಇದೆ ಅಂತ ಮನೆಯೋ ಮಂದಿರವೋ ಇದೆ ಅಲ್ಲಿ ಬಯಲು ಅಂದರೆ ಶೂನ್ಯ ಅಥವಾ ಖಾಲಿ ಜಾಗ ಅದಿದೆ ಅಂತ ಅಕಸ್ಮಾತ್ ಆ ರೀತಿಯಾಗಿ ಖಾಲಿ ಜಾಗ ಇಲ್ಲದೆ ಇದ್ದರೆ ಅಲ್ಲಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಜೀವರಿಗೆ ಆದ್ದರಿಂದ ಆಲಯದೊಳಗೆ ಬಯಲು ಅಂದರೆ ಹೌದು ಅದು ಸರಿಯಾಗಿ ಇರ್ತಕ್ಕಂಥದ್ದು ಅಂತಾರೆ ದಾಸರು ಬಯಲೊಳಗೆ ಆಲಯ ಆಲಯದೊಳಗೆ ಬಯಲು ಬಯಲು ಅಂದರೆ ಶೂನ್ಯನೂ ಹೌದು ಭಗವಂತನೂ ಹೌದು ಈ ರೀತಿಯಾಗಿ ಭಗವಂತ ಎಲ್ಲ ಕಡೆಗೂ ಸರ್ವತ್ರ ವ್ಯಾಪ್ತನಾಗಿ ಇರ್ತಕ್ಕಂಥವನು ಆದ್ದರಿಂದ ಬ್ರಹ್ಮಾಂಡ ಆಲಯವು ಭಗವಂತನ ಉದರದೊಳಗೆ ಭಗವಂತ ಬ್ರಹ್ಮಾಂಡದ ಆಲಯದೊಳಗೆ ಎರಡೂ ಕೂಡ ಸರಿಯಾಗಿ ಇರತಕ್ಕಂಥದ್ದು ಆ ಮೂಲಕ ನಮಗೆ ತಿಳಿಸ್ತಾರೆ ಭಗವಂತ ಸರ್ವತ್ರ ವ್ಯಾಪ್ತನ ಚಿಂತನೆಯನ್ನು ತಿಳಿಸ್ತಾರೆ ಈ ಬಯಲು ಮತ್ತು ಆಲಯವನ್ನು ಗುರುತಿಸ್ಬೇಕು ಅಂತಾದರೆ ಯಾವುದು ಖಾಲಿ ಜಾಗ ಯಾವುದು ಮಠ ಯಾವುದು ಮಂದಿರ ಇದೆಲ್ಲ ಗುರ್ತಿಸ್ಬೇಕು ಅಂತ ಆದಾಗ ಹೇಗೆ ತಿಳ್ಕೊಬೇಕು ಅಂದರೆ ನಯನದೊಳಗೋ ಕಣ್ಣಿನಿಂದ ನೋಡಿದಾಗ ಮಾತ್ರ ಇದೇನು ಅನ್ನೋದು ನಮಗೆ ಪರಿಚಯ ಅಂತ ಆಗೋದು ಅದನ್ನೇ ದಾಸರು ಹೇಳ್ತಾರೆ ಬಯಲು ಆಲಯವೆರಡು ನಯನದೊಳಗೋ ಅಂತ ಇಲ್ಲಿ ಉಲ್ಲೇಖ ಮಾಡ್ತಾರೆ ಮುಂದೆ ಹೇಳ್ತಾರೆ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ಅಂತ ಆ ನುಡಿಯನ್ನು ಸಮಾಪ್ತಿ ಮಾಡ್ತಾರೆ ಬಯಲು ಮತ್ತು ಆಲಯವನ್ನು ಗುರುತಿಸಬೇಕಾಗಿದ್ದ್ಯಾವುದು ಕಣ್ಣು ಆ ಜಡಭೂತವಾದ ಕಣ್ಣಿಗೆ ನೋಡುವ ಶಕ್ತಿ ಕೊಟ್ಟು ಕಣ್ಣಿನೊಳಗೆ ನಯನ ಅಂತ ಕರೆಸ್ಕೊಂಡಿದ್ದವನು ಯಾರು ಅಂತ ಸಾಕ್ಷಾತ್ ಭಗವಂತನೇ ಒಂದು ವಸ್ತುವನ್ನು ನೋಡಬೇಕು ಅಂತಾದರೆ ಕಣ್ಣು ಇರಬೇಕು ಬರೇ ಕಣ್ಣಿದ್ರೆ ಸಾಲಲ್ಲ ಜಡಭೂತವಾದ ಕಣ್ಣಿನಿಂದ ಏನೂ ಕಾಣಲ್ಲ ಅಲ್ಲಿ ದೃಷ್ಟಿ ಇರಬೇಕು ಬೆಳಕಿರಬೇಕು ಮತ್ತು ನೋಡಬೇಕಾಗಿರತಕ್ಕಂಥ ವಸ್ತು ಇರಬೇಕು ಹೀಗೆ ಮೂರು ಇದ್ರೇ ಮಾತ್ರ ನಮಗೆ ವಸ್ತುವಿನ ರೂಪಜ್ಞಾನ ಆಗಲಿಕ್ಕೆ ಸಾಧ್ಯ ಇದೆ ವಸ್ತು ಇದೆ ಕಣ್ಣು ಇದೆ ಬೆಳಕಿದೆ ಕಣ್ಣಿನಲ್ಲಿ ದೃಷ್ಟಿ ಇಲ್ಲ ಆಗ ವಸ್ತುವಿನ ರೂಪಜ್ಞಾನ ಆಗಲಿಕ್ಕೆ ಸಾಧ್ಯ ಇಲ್ಲ ವಸ್ತು ಇದೆ ಕಣ್ಣಿದೆ ಬೆಳಕಿಲ್ಲ ಆವಾಗೂ ನಮಗೆ ವಸ್ತುವಿನ ಜ್ಞಾನ ಅನ್ನೋದು ಆಗೋದೇ ಇಲ್ಲ ಆದ್ದರಿಂದ ನೀನು ಪ್ರಾಣದೇವರ ಅಂತರ್ಯಾಮಿಯಾಗಿ ಕಣ್ಣಿನೊಳಗಿದ್ದು ದೃಷ್ಟಿ ಗೋಚರ ಆಗುವಂತೆ ಮಾಡುವವನು ಅಂತಾದರೆ ನೀನೇ ದೇಹದ ಹೊರಗೆ ಸೂರ್ಯನಲ್ಲಿದ್ದು ಬೆಳಕನ್ನು ಚಲ್ಲಿ ವಸ್ತುಗಳ ರೂಪಜ್ಞಾನ ಆಗಬೇಕು ಅಂತಾದರೆ ಸೂರ್ಯಾಂತರ್ಗತನಾಗಿ ನೀನಿದ್ದೇ ನಮಗೆ ಬೆಳಕಿನ ಮೂಲಕ ವಸ್ತುಗಳ ರೂಪಜ್ಞಾನವನ್ನು ಪರಿಚಯವನ್ನು ಮಾಡಿಕೊಡ್ತೀಯ ಅದನ್ನೇ ದಾಸರು ಹೇಳ್ತಾರೆ ಬಲೆಯು ಬಯಲು ಆಲಯವೆರಡು ನಯನದೊಳಗು ಅಂತ ಈ ರೀತಿಯಾಗಿ ಹಾಗಾದ್ರೆ ಹೇಗಿರ್ತಾನೆ ಕಣ್ಣಿನೊಳಗೆ ಭಗವಂತ ಅಂತ ಕೇಳಿದ್ರೆ ಭೇಷ ಭಾಸ್ಕರ ಅಕ್ಷಿಗಳ ಕದೀಶರನೇ ಪರೋ ಲಕ್ಷ್ಮೀಶ ಅಧಿವಾಮನರು ನೀಯಾಮಿಸುತ್ತಲೀಹರು ಅಂತ ಹರಿಕಥಾಮುಸಾರದಲ್ಲಿ ನಮಗೆ ಜಗನ್ನಾಥಾಸರು ಹೇಳ್ತಾರೆ ಕಣ್ಣಿಗೆ ಸೂರ್ಯ ಮತ್ತೆ ಚಂದ್ರ ಅಭಿಮಾನಿಯಾಗಿರ್ತಕ್ಕಂಥವರು ಅವರೊಳಗೆ ಭಗವಂತ ವಾಯುದೇವರ ಅಂತರ್ಯಾಮಿ ಆಗಿದ್ದು ಆ ಕಣ್ಣಿಗೆ ನೋಡುವ ಸಾಮರ್ಥ್ಯವನ್ನು ಕೊಟ್ಟು ರೂಪ ಜ್ಞಾನವನ್ನು ಭಗವಂತ ಇನ್ನು ಕೆಲವೊಮ್ಮೆ ಕಣ್ಣು ನೋಡ್ತಾ ಇದೆ ಅಂದರೆ ದೃಷ್ಟಿನೂ ಇದೆ ಆದರೆ ಎದುರುಗಿದ್ದ ವ್ಯಕ್ತಿ ಕಾಣಿಸೋದೇ ಇಲ್ಲ ಬೇಕಾದಷ್ಟು ಬೃಹತ್ ಗಾಪದ ವ್ಯಕ್ತಿ ನಮ್ಮ ಎದುರುಗಡೆ ಇದ್ದರೂ ಅವನು ಇದ್ದಿದ್ದು ಕಾಣಿಸಲ್ಲ ಕೆಲವೊಮ್ಮೆ ಮಾತಾಡಿದರೂ ಕೇಳಿಸಲ್ಲ ಯಾಕೆ ಹೀಗಾಗತ್ತೆ ಎದುರಿಗೆ ಇರ್ತಕ್ಕಂಥ ಇದ್ದರೂ ಈ ರೀತಿಯಾಗತ್ತೆ ಅಂತ ಕೇಳಿದ್ರೆ ನಮ್ಮ ಗಮನ ಬೇರೆ ಎಲ್ಲೋ ಇರುತ್ತೆಯೋ ಯಾವುದೋ ಯೋಚನೆ ಒಳಗೆ ನಾವು ಮುಳುಗಿರ್ತೀವಿ ಯಾ ಎದುರಿಗಿದ್ದ ವ್ಯಕ್ತಿ ನಮ್ಮನ್ನು ಪ್ರಶ್ನೆ ಮಾಡ್ತಾನೆ ಇಷ್ಟು ದೊಡ್ಡ ಗಾತ್ರ ನಾನು ಮನುಷ್ಯ ಎ ಎದುರಿಗೆ ನಿಂತಿದ್ದೀನಿ ಕಾಣಿಸ್ಲಿಲ್ಲನೇ ಅಂತ ಕೇಳಿದ್ರೆ ಆವಾಗ ನಾವು ಹೇಳ್ತೀವಿ ಏನೋ ಯೋಚನೆ ಮಾಡ್ತಾ ಅದಕ್ಕೆ ನೀನು ಇದ್ದಿದ್ದು ನನಗೆ ಗಮನಕ್ಕೆ ಬರಲಿಲ್ಲ ಆದ್ದರಿಂದ ಏನಾಯಿತು ವಸ್ತುವಿಗೂ ವಿಷಯಕ್ಕೂ ಸನ್ನಿಕರ್ಷ ಅಥವಾ ಸಂಬಂಧವನ್ನು ಉಂಟಾಗುವಂತೆ ಮಾಡಿ ವಸ್ತು ಅಥವಾ ವಿಷಯದ ರೂಪದ ಜ್ಞಾನ ಉಂಟು ಮಾಡತಕ್ಕಂಥವನು ಸಾಕ್ಷಾತ್ ಭಗವಂತನೇ ಅವನೇ ಆದರೂ ಜೀವರಿಗೆ ಎಲ್ಲವನ್ನು ತೋರಿಸಲ್ಲ ಅವರವರ ಸ್ವರೂಪಯೋಗ್ಯತಾನುಸಾರ ತಾನು ನೋಡಿ ನೋಡಿಸ್ತಾನಂದರೆ ಬಿಂಬಕ್ರಿಯೆ ಇದ್ ಎಂಥ ಪ್ರತಿಬಿಂಬದ ಕ್ರಿಯೆ ನಡೆಯುವಂತೆ ಮಾಡ್ತಕ್ಕಂಥವನು ಭಗವಂತ ಆದ್ದರಿಂದ ಬಯಲು ಆಲಯಗಳೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ಅಂತ ಈ ರೀತಿಯಾಗಿ ಬುದ್ಧಿ ನಯನಗಳೆರಡು ನಿನ್ನೊಳಗೋ ಹರಿಯೆ ಅಂತ ಬುದ್ಧಿ ಇದೆ ನಯನ ಇದೆ ವಸ್ತುವಿನ ರೂಪಜ್ಞಾನ ಆಗಬೇಕು ಎಲ್ಲ ಆಗಬೇಕು ಅಂತ ಆದರೆ ಬುದ್ಧಿ ನಯನಗಳೆರಡು ನಿನ್ನೊಳಗೋ ಹರಿಯೆ ಎರಡೂ ಕೂಡ ನಿನ್ನೊಳಗೆ ಇರತಕ್ಕಂಥದ್ದು ಹೌದು ಬುದ್ಧಿ ಇನ್ನೇನನ್ನು ಮತ್ತೇನನ್ನು ಯೋಚನೆ ಮಾಡ್ತಾ ಕಣ್ಣು ವಸ್ತು ಅಥವಾ ವ್ಯಕ್ತಿಯನ್ನು ಎದುರಿಗೆ ಇದ್ದರೂ ಕೂಡ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ರೂ ಕೂಡ ಕಾಣಿಸಲ್ಲ ಆದರೆ ಅದರಿಂದ ಹೇಳ್ತಾರೆ ಕಣ್ಣು ಬುದ್ಧಿ ಕಣ್ಣು ಮತ್ತು ಬುದ್ಧಿಯ ನಿಯಂತ್ರಣ ಅಧೀನದಲ್ಲಿ ಇರ್ತಕ್ಕಂಥದ್ದು ಬುದ್ಧಿ ಎಷ್ಟು ನೋಡಬೇಕು ಅಂತ ಪ್ರಯತ್ನ ಮಾಡಿದ್ರೂ ಕಣ್ಣಿಗೆ ಕಾಣಿಸೋದೇ ಇಲ್ಲ ಆದ್ದರಿಂದ ಏನಾಯಿತು ಬುದ್ಧಿ ಕಣ್ಣಿನ ನಿಯಂತ್ರಣದಲ್ಲಿ ಇದೆ ಆದ್ದರಿಂದ ನಯನಗಳಿಗೆ ದರ್ಶನ ಸಾಮರ್ಥ್ಯ ನೀಡಿ ನಯನ ಅನ್ನೋ ಶಬ್ದ ವಾಚನ ಆಗಿರ್ತಕ್ಕಂಥ ನೀನೇ ಭಗವಂತ ಈ ನಯನದಿಂದ ವಸ್ತುವಿನ ರೂಪಜ್ಞಾನವನ್ನು ಕೊಟ್ಟು ಬುದ್ಧಿ ಪ್ರಚೋದಕವಾಗಿರ್ತಕ್ಕಂಥ ನಿನ್ನಿಂದಲೇ ನಮಗೆ ವಸ್ತುವಿನ ರೂಪಜ್ಞಾನ ಆಗುವಂತೆ ಮಾಡ್ತಕ್ಕಂಥವನು ಆದರಿಂದ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಬುದ್ಧಿಯ ತಂತ್ರ ಕಾರ್ಯರೂಪಕ್ಕೆ ಬರಬೇಕು ಅಂತ ಆದರೆ ಕಣ್ಣು ಬೇಕು ಕಣ್ಣು ನೋಡಿದ್ದು ಕಾಣಿಸ್ಬೇಕು ಅಂತ ಆದರೆ ಬುದ್ಧಿಯ ನೆರವು ಅಥವಾ ಸಹಾಯ ಅನ್ನೋದೇಕು ಈ ಎಲ್ಲವನ್ನು ಮಾಡ್ತಕ್ಕಂಥವನು ಭಗವಂತನೇ ಅನ್ನೋದನ್ನು ಬಹಳ ಸುಂದರವಾಗಿ ದಾಸು ನಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ ಅದನ್ನೇ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಳು ನಿನ್ನೊಳಗೋ ಹರಿಯೇ ಅಂತ ಬುದ್ಧಿ ಒಳಗೂ ಇರ್ತಾನೆ ಮನಸ್ಸಿನಲ್ಲಿ ಮನ ಅನ್ನಿಸ್ಕೊಂಡೇ ಇರ್ತಾನೆ ಮನದೊಳಗೆ ತಾನಿದ್ದು ಮನಮಿಂದೆ ನೆನೆಸಿಕೊಂಬೋನು ನಯನದಲ್ಲಿ ಕಣ್ಣಿನಲ್ಲೂ ತಾನಿರ್ತಾನೆ ನಯನ ಅಥವಾ ನೇತ್ರ ಅಂತಲೇ ಕರೆಸ್ಕೊತಾನೆ ಆ ಎರಡೂ ಇದು ಇದು ಇದ್ದು ನಮಗೆ ವಸ್ತುವಿನ ರೂಪಜ್ಞಾನವನ್ನು ಉಂಟು ಮಾಡ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ದೃಶ್ಯ ತೋರಿಸ್ತಾನೆ ಕಣ್ಣಿಗೆ ದರ್ಶನ ಸಾಮರ್ಥ್ಯ ಬರಬೇಕು ಬುದ್ಧಿಗೆ ಚಿಂತನೆ ಮಾಡ್ತಕ್ಕಂಥ ಸಾಮರ್ಥ್ಯ ಬರಬೇಕು ಇವೆರಡೂ ಆಗ್ತಕ್ಕಂಥದ್ದು ನಿನ್ನಿಂದನೇ ಸಾಧ್ಯ ಹೊರತು ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ ಈಗ ಎರಡನೇ ನುಡಿಯೊಳಗೆ ಇದುವರೆಗೆ ಮೊದಲನೇ ನುಡಿಯಲ್ಲಿ ರೂಪದ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ಈಗ ಎರಡನೇ ನುಡಿಯಲ್ಲಿ ನಮಗೆ ರಸದ ಬಗ್ಗೆ ರಸದ ಅದು ಒಂದು ತನ್ಮಾತ್ರ ಆಗಿರ್ತಕ್ಕಂಥದ್ದು ಅದರ ವಿಷಯವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ಎರಡನೇ ನುಡಿಯಲ್ಲಿ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿ ಸಕ್ಕರೆ ಎರಡು ಜಿಫೆಯೊಳಗೋ ಅಂಥೇಳಿ ಈ ರೀತಿಯಾಗಿ ಇಲ್ಲಿ ತಿಳಿಸ್ತಾರೆ ರೂಪದ ತನ್ ಮಾತ್ರ ವಿಷಯ ಎಲ್ಲ ತಿಳಿಸಿದ್ರು ಈಗ ಹೇಳ್ತಾರೆ ರಸದ ತನ್ ಮಾತ್ರ ಅಂದ್ ನಾವು ಸಕ್ಕರೆಯನ್ನು ಬಾಯಿಯಲ್ಲಿ ಹಾಕೋತೀವಿ ಆಗ ಬಾಯಿಯೆಲ್ಲ ಸಿಹಿ ಆಗತ್ತೆ ಕಾರಣ ಸಕ್ಕರೆಯಲ್ಲಿ ಸಿಹಿ ಅನ್ನೋ ಒಂದು ಗುಣಧರ್ಮವನ್ನು ಇರತಕ್ಕಂಥದ್ದು ಸಕ್ಕರೆ ಅನ್ನೋದು ಇದೊಂದು ವಸ್ತು ಅಥವಾ ಸಿಹಿ ಅಥವಾ ಸವಿ ಅನ್ನೋದು ಇದ್ರ ಗುಣ ಅದರಿಂದ ಏನಾಯಿತು ದ್ರವ್ಯದಲ್ಲಿ ಗುಣ ಅನ್ನೋದಿದೆ ಆದ್ದರಿಂದ ಸಕ್ಕರೆಯಲ್ಲಿ ಸವಿ ಅಥವಾ ಸಿಹಿ ಮಾಧುರ್ಯ ಅನ್ನೋದಿದೆ ಇದು ಎಲ್ಲರ ಅನುಭವ ಸಕ್ಕರೆ ಯಾವ ರೀತಿಯಾಗಿದೆ ಅಂತ ಯಾರನ್ನು ಕೇಳಿದ್ರು ಸಿಹಿ ಅನ್ನೋದನ್ನು ಎಲ್ಲರೂ ಕೂಡ ಸಾಮಾನ್ಯವಾಗಿ ಉತ್ತರ ಕೊಟ್ಟ ಕೊಡ್ತಾರೆ ಇದು ಎಲ್ಲ ಜನಸಾಮಾನ್ಯರಿಗೂ ಅನುಭವ ಸತ್ಯ ಅಂತ ದಾಸರು ಹೇಳ್ತಾರೆ ಆದ್ದರಿಂದ ದಾಸರು ಸವಿಯು ಸಕ್ಕರೆಯೊಳಗೆ ಅದೇ ರೀತಿಯಾಗಿ ಮಣ್ಣು ಗಂಧ ಅನ್ನುವ ತನ್ಮಾತ್ರದಲ್ಲಿ ಲಯ ಹೊಂದುತ್ತೆ ತೇಜಸ್ಸು ರೂಪ ಅನ್ನೋ ತನುಮಾತ್ರದಲ್ಲಿ ಲಯ ಹೊಂದುತ್ತೆ ಅದೇ ರೀತಿಯಾಗಿ ಇಲ್ಲಿ ನಮಗೆ ವಿಷಯವನ್ನು ತಿಳಿಸ್ಕೊಡ್ತಾರೆ ಸಕ್ಕರೆ ಸವಿಯಲ್ಲಿ ಇದೆ ಸಬಿಯೊಳಗೆ ಸಕ್ಕರೆ ಅಂತ ಹಾಗಾದ್ರೆ ಪ್ರಶ್ನೆ ಏನಿತ್ತು ಅಂತ ಕೇಳಿದ್ರೆ ಸಬಿ ಸಕ್ಕರೆ ಒಳಗೋ ಸಕ್ಕರೆಯೂ ಸಬಿಯೊಳಗೋ ಅಂತ ಪ್ರಶ್ನೆಯನ್ನು ಕೇಳಿ ಭಗವಂತನಿಗೆ ದಾಸರು ಉತ್ತರ ಕೊಡ್ತಾರೆ ಎರಡೂ ಸರಿ ಎರಡೂ ಬೆರೆತು ಅಂದರೆ ಸಿಹಿ ಮತ್ತು ಸಕ್ಕರೆ ಎರಡೂ ಕೂಡ ಒಂದೇ ಆಗಿಬಿಟ್ಟಿರ್ತಕ್ಕಂಥದ್ದು ಅರ್ಥಾತ್ ಸಿಹಿ ಅ ಸಕ್ಕರೆ ಒಂದನ್ನು ಬಿಟ್ಟು ಇನ್ನೊಂದರೊಳಗೆ ಇಲ್ಲ ಅಂತ ಒಂದರೊಳಗೆ ಎಲ್ಲ ಗುಣಗಳು ಇರ್ತಕ್ಕಂಥದ್ದು ಸಕ್ಕರೆ ಸವಿಯಾಗಿದೆ ಅಂತ ಗ್ರಹಿಸೋದು ಯಾವುದು ಅಂತ ಆದರೆ ನಮ್ಮ ಜಿಹ್ವೇಂದ್ರಿಯ ಸಕ್ಕರೆ ನೋಡಿದ ತಕ್ಷಣ ಸಕ್ಕರೆಯ ಗುಣ ತಿಂದ ಅನುಭವದಿಂದ ಅದು ಸಿಹಿ ಅಂತ ಹೇಳ್ತೀವಿ ಆದರೆ ನಮ್ಮ ಇಂದ್ರಿಯಗಳಲ್ಲಿ ಅದರ ಗುಣವನ್ನು ಅಥವಾ ರುಚಿಯನ್ನು ಗ್ರಹಿಸೋದು ಯಾವುದು ಅಂತ ಆದರೆ ಜಿಹ್ವೇಂದ್ರಿಯ ಆದ್ದರಿಂದ ನಾಲ್ಗೆ ಅನ್ನೋ ಒಂದು ಇಂದ್ರಿಯ ಇರದೇ ಇದ್ದರೆ ಸಿಹಿ ಅನ್ನೋ ಗುಣವೇ ಗೊತ್ತಾಗ್ತಿರ್ಲಿಲ್ಲ ಸಕ್ಕರೆಯ ಗುಣವೇ ಗೊತ್ತಾಗ್ತಿರ್ಲಿಲ್ಲ ಇದ್ದು ಉಪಯೋಗ ಇಲ್ಲ ಈ ರೀತಿಯಾಗಿ ಆಗ್ತಿತ್ತು ಮುಂದೆ ಹೇಳ್ತಾರೆ ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಫ್ವೆಯ ಒಳಗೋ ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ ಅಂತ ನಾಲ್ಗೆ ಇದೆ ಸಕ್ರೆನು ಇದೆ ಆದರೆ ಜ್ಞಾನ ಇರದೇ ಇದ್ದರೆ ನಾಲ್ಗೆ ಇದ್ದರೂ ವಸ್ತು ಇದ್ದರೂ ಇದ್ಯಾವುದು ನಮಗೆ ಅನುಭವಕ್ಕೆ ಬರ್ತಾ ಇರಲಿಲ್ಲ ಇದ್ದರೂ ಒಂದೇ ಇಲ್ಲದೆ ಇದ್ದರೂ ಒಂದೇ ಅನ್ನೋ ರೀತಿಯಲ್ಲಿ ಆಗ್ತಿತ್ತು ಇದು ಭಗವಂತನ ಸೃಷ್ಟಿಯ ವೈಚಿತ್ರ್ಯ ಬಹುಚಿತ್ರ ಜಗತ್ ಬಹುದಾ ಕಾರಣ ಪರಶಕ್ತಿರ ಅನಂತ ಗುಣಪರಮಃ ಅದನ್ನು ಭಗವಂತ ದ್ರವವನ್ನು ಸೃಷ್ಟಿ ಮಾಡಿದ ದ್ರವದಲ್ಲಿ ರಸವನ್ನಿಟ್ಟ ಅಥವಾ ರುಚಿಯನ್ನು ಇಟ್ಟ ಅದನ್ನು ಸವಿಯುವುದಕ್ಕೆ ನಾಲಿಗೆಯನ್ನು ಅದ್ಭುತವಾಗಿರ್ತಕ್ಕಂಥ ಒಂದು ಇಂದ್ರಿಯವನ್ನು ಕೊಟ್ಟ ಈ ಮೂರರ ಸಾಮರಸ್ಯವೇ ಬದುಕು ವಸ್ತು ಇದೆ ಅದರೊಳಗೆ ಗುಣಧರ್ಮ ಇದೆ ಉದಾಹರಣೆಗೆ ಸಕ್ಕರೆ ಇದೆ ಸಕ್ಕರೆಯಲ್ಲಿ ಗುಣಧರ್ಮ ಏನು ಸಿಹಿ ಅನ್ನೋದಿದೆ ಅದನ್ನು ಸವಿಯುವುದಕ್ಕೆ ನಾಲಿಗೆ ಹೀಗೆ ಆ ಮೂರರ ಸಾಮರಸ್ಯವೇ ಬದುಕು ಅಂಥೇಳಿ ಸಕ್ಕರೆಯೂ ಇದೆ ಸಿಹಿ ಎರಡೂ ಇದ್ದು ನಾಲಿಗೆ ಇರದೇ ಇದ್ದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಭವ ಅನ್ನೋದು ಬರ್ತಿರಲಿಲ್ಲ ಅದರಿಂದ ಅದು ಅರ್ಥ ಇಲ್ಲದ ಬದುಕಾಗ್ತಿತ್ತು ಅದಕ್ಕೆ ಸವಿಯು ಸಕ್ಕರೆ ಎರಡೂ ಜಿಫೆಯೊಳಗೆ ಅಂತ ಈ ರೀತಿಯಾಗಿ ದಾಸರು ಹೇಳ್ತಾರೆ ನಾಲಿಗೆ ಇದೆ ನಾಲಿಗೆಯಿಂದ ಸಕ್ಕರೆಯನ್ನು ಮೆದರೂ ಕೂಡ ಮನಸ್ಸು ಅದನ್ನು ಗ್ರಹಣ ಮಾಡದೇ ಇದ್ದರೆ ನಾಲಿಗೆ ಅಂದ್ ಅನ್ನೋ ಇಂದ್ರಿಯ ಸಕ್ಕರೆ ಅನ್ನೋ ಪದಾರ್ಥ ಆ ಪದಾರ್ಥದ ಗುಣ ಸಿಹಿ ಅನ್ನೋದು ಇದು ಕೂಡ ಅರ್ಥ ಅಥವಾ ಬೆಲೆ ಅನ್ನೋದು ಇರ್ತಾನೆ ಇರಲಿಲ್ಲ ಆದ್ದರಿಂದ ನಾಲಿಗೆ ಸಕ್ಕರೆ ಸಿಹಿ ಈ ಮೂರಕ್ಕೂ ಅರ್ಥ ಬರೋದು ಯಾವಾಗ ಅಂದರೆ ನಾಲ್ಕನೇದಾಗಿರ್ತಕ್ಕಂಥ ಮನಸ್ಸಿನಿಂದ ಅಂತ ಈ ರೀತಿಯಾಗಿ ದಾಸ ನಮಗೆ ತಿಳಿಸ್ತಾರೆ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದಾಗ ನಾವು ಪೂರ್ಣ ಎಚ್ಚರದ ಅವಸ್ಥೆಯಲ್ಲಿ ಇರದೇ ಇದ್ದಾಗ ಅಥವಾ ಜ್ವರಾದಿಗಳು ಬಂದಾಗ ನಮಗೆ ಯಾವ ಅನುಭವಗಳು ಕೂಡ ಬರಲ್ಲ ಕಲುಷ ಜಿಫೆಗೆ ಸುಷ್ಟು ಭೋಜನ ಜಲ ಎಲ್ಲ ಕಾಲದಲ್ಲಿ ಅಂತ ಆದ್ದರಿಂದ ವಿಷಯ ವಸ್ತು ಇಂದ್ರಿಯ ಗುಣ ಎಲ್ಲದ ಅನುಭವ ಜೀವನಿಗೆ ಬರೋದು ಯಾವಾಗ ಅಂದರೆ ಭಗವಂತನ ಅನುಗ್ರಹದಿಂದ ಮಾತ್ರ ಶಕ್ಯ ಹೊರತು ಭಗವಂತನ ಅನುಗ್ರಹ ಅನ್ನೋದು ಇರಲಿಲ್ಲ ಅಂತಾದರೆ ವಸ್ತು ಇದ್ದರೂ ಜಿಹ್ವೆ ಇದ್ದರೂ ಅನುಭವಕ್ಕೆ ಬರಲಿಕ್ಕೆ ಶಕ್ಯವೇ ಇಲ್ಲ ಈಗ ಮನಸ್ಸಿದೆ ನಾಲ್ಗೆ ಇಲ್ಲ ಸಕ್ಕರೆಯನ್ನು ಸಿಹಿ ಸಿಹಿ ಇದೆ ಆ ಸವಿಯುವ ಆಸೆಯೂ ಕೂಡ ಇದೆ ಮನಸ್ಸೂ ಇದೆ ಆದರೆ ಸವಿಯಲಿಕ್ಕೆ ಅಸಾಧ್ಯ ಯಾಕಂದರೆ ನಾಲ್ಗೆ ಇಲ್ಲ ಈ ಅನುಭವವನ್ನು ಗ್ರಹಣ ಮಾಡೋದು ಮನಸ್ಸೇ ಆಗಿದ್ದರು ಗ್ರಹಿಕೆಗೆ ಆಹಾರ ಒದಗಿಸೋದು ಯಾವುದು ನಾಲಿಗೆ ಹಾಗಾಗಿ ಒಂದಕ್ಕೊಂದು ಅನ್ಯೋನ್ಯ ಆಶ್ರಯವಾಗಿರ್ತಕ್ಕಂಥದ್ದು ಒಂದಕ್ಕೊಂದು ಪೂರಕವಾಗಿ ಇರ್ತಕ್ಕಂಥದ್ದು ಅದನ್ನು ದಾಸರೆಡ್ತಾರೆ ಜಿಫ್ಫೆ ಮನಸ್ಸಿನ ಒಳಗೋ ಮನಸ್ಸು ಜಿಫ್ಫೆಯ ಒಳಗೋ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ ಜಿಫ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ ಅಂತ ಅದಕ್ಕೆ ಒಂದು ದುಷ್ಟಾಂತ ಕೊಡಬೇಕು ಅಂತಾದರೆ ಭಗವಂತ ಕಬ್ಬನ್ನು ಸೃಷ್ಟಿ ಮಾಡ್ತಾನೆ ಸೃಷ್ಟಿ ಮಾಡಿ ಆ ಕಬ್ಬಿನೊಳಗೆ ಸಿಹಿಯನ್ನು ಗುಣಧರ್ಮವನ್ನು ಇಟ್ಟು ಅದರಿಂದ ಬೆಲ್ಲ ಮತ್ತೆ ಸಕ್ಕರೆಯನ್ನು ತಯಾರು ಮಾಡ್ಬೋದು ಅನ್ನೋ ಜ್ಞಾನವನ್ನು ಕೊಡ್ತಾರೆ ಯಾವ ರೀತಿಯಾಗಿ ಅದರಿಂದ ಸಕ್ಕರೆಯನ್ನು ಅಥವಾ ಬೆಲ್ಲವನ್ನು ಮಾಡಬೇಕು ಅನ್ನೋ ತಾಂತ್ರಿಕ ಕೌಶಲ್ಯವನ್ನು ಟೆಕ್ನಾಲಜಿಯನ್ನು ಕೂಡ ಭಗವಂತನೆ ನಮಗೆ ಕಲಿಸ್ತಾನೆ ಇಷ್ಟೇ ಅಲ್ಲ ಅದನ್ನು ಸವಿಲಿಕ್ಕೆ ಅನುಭವಿಸಲಿಕ್ಕೆ ನಮಗೆ ನಾಲಿಗೆಯನ್ನು ಕೊಡ್ತಾನೆ ಸವಿಯುವ ಮನಸ್ಸನ್ನು ಕೊಡ್ತಾನೆ ಆ ಎಲ್ಲವೂ ಇದ್ದು ಕೂಡ ಮನಸ್ಸಿರಲಿಲ್ಲ ಅಂತ ಆದರೂ ನಾವು ಅದನ್ನು ಸವಿ ರುಚಿಯ ಅನುಭವವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಕಲ್ಲಿನಂತೆ ಜಡಭೂತವಾಗಿ ಇದ್ದ ಮನಸ್ಸಿನಲ್ಲಿ ತಾನು ಒಳಗೆ ಪ್ರವೇಶ ಮಾಡಿ ನಮಗೆ ಆ ಮನಸ್ಸಿಗೆ ಭೋಗದ ಸಾಮರ್ಥ್ಯವನ್ನು ಭಗವಂತನೇ ಕೊಡ್ತಾನೆ ಅದರಿಂದ ಜೀವ ಅದನ್ನು ಅನುಭವಿಸ್ತಾನೆ ಇನ್ನೊಂದು ದೃಷ್ಟಾಂತ ಕೊಡ್ತೀನಿ ನೋಡ್ರಿ ಒಂಟೆಗೆ ಕಬ್ಬನ್ನು ತಿನ್ನುವಂಥ ಸಾಮರ್ಥ್ಯವನ್ನು ಮನಸ್ಸನ್ನೇ ಕೊಟ್ಟಿಲ್ಲ ಆ ಒಂಟೆ ಮುಂದೆ ಕಬ್ಬನ್ನಿಟ್ಟರೆ ಅಥವಾ ಸಕ್ಕರೆಯನ್ನಿಟ್ಟರೆ ಅದು ಮುಖ ಆ ಅದೇ ಮುಳ್ಳನ್ನು ಇಟ್ಟರೆ ಅದು ನಾಲಿಗೆ ಚಾಚತ್ತೆ ತಿನ್ನಬೇಕು ಅಂತ ಅಪೇಕ್ಷೆಯನ್ನು ತೋರುತ್ತೆ ಅದರಿಂದ ನಾಲಿಗೆ ಕೊಟ್ಟು ಜೊತೆಗೆ ಕಬ್ಬನ್ನು ಸವಿಯೋ ಮನಸ್ಸನ್ನು ಕೊಟ್ಟು ನಮ್ಮ ಮನಸ್ಸಿಗೆ ಹೊಸ ರುಚಿ ನೀಡಿರತಕ್ಕಂಥ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸೂಚನೆ ಮಾಡಬೇಕು ಅಂತ ಈ ಪರಿಯ ಸ್ವಭಾಗ ಇನ್ನು ನಾವು ದೇವರಲ್ಲಿ ಕಾಣೆ ಇಂಥ ಅಚಿಂತ ಅದ್ಭುತ ಮಹಿಮಾನ ಆಗಿರ್ತಕ್ಕಂಥವನು ಇದು ಭಗವಂತನನ್ನು ಬಿಟ್ಟರೆ ಇನ್ಯಾರಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಭೋಗ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ ಅದನ್ನು ನಮಗೆ ಪ್ರಾಪ್ತಿಯಾಗುವಂತೆ ಅನುಗ್ರಹ ಮಾಡಿದ ಅದರಿಂದ ಸುಖ ಸಾಧನತ್ವದ ಸಿದ್ಧಿ ಆಗುವಂತೆ ಮಾಡಿದ ಭಗವಂತ ಅಂತ ಹೀಗೆ ಸವಿ ಸಕ್ಕರೆ ಜಿಫೆ ಮನಸ್ಸು ಎಲ್ಲವೂ ಕೂಡ ನಿನ್ನೊಳಗೋ ಹರಿಯೆ ಅಂತೇಳಿ ದಾಸರು ಅದನ್ನು ಅಂತರ್ಯವನ್ನು ಹೇಳ್ತಾರೆ ಈ ರೂಪ ಮತ್ತು ರಸ ತನ್ಮಾತ್ರದ ನಂತರ ಇನ್ನೊಂದು ತನ್ಮಾತ್ರದ ಬಗ್ಗೆ ತಿಳಿಸ್ಕೊಡ್ತಾರೆ ಗಂಧ ಅನ್ನೋ ತನ್ಮಾತ್ರದ ಬಗ್ಗೆ ಮೂರನೇ ನುಡಿಯಲ್ಲಿ ದಾಸರು ನಮಗೆ ತಿಳಿಸ್ತಾರೆ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಗಳೆರಡು ಆಘ್ರಹಣದೊಳಗೋ ಕುಸುಮ ಅಂದರೆ ಪುಷ್ಪ ಅದು ಬೇರೆ ಅಲ್ಲ ಅದರಲ್ಲಿರ್ತಕ್ಕಂಥ ಪರಿಮಳ ಅಥವಾ ಸುವಾಸನೆ ಅನ್ನೋದು ಬೇರೆ ಅಲ್ಲ ಯಾರು ಹೂವು ಮತ್ತು ಅದರ ಸುವಾಸನೆಯನ್ನು ಪ್ರತ್ಯೇಕ ಮಾಡಲಿಕ್ಕೆ ಶಕ್ಯವೇ ಇಲ್ಲ ಗಂಧದಲ್ಲಿ ಗಂಧ ಅನ್ನಿಸ್ಕೊಂಡು ಭಗವಂತ ನಾನೂರು ಮೂರು ಭಗವದ್ ರೂಪಗಳಿಂದ ಇರ್ತಾನೆ ತಾನು ಆ ಪುಷ್ಪವನ್ನು ಗಂಧವನ್ನು ಸ್ವೀಕಾರ ನಿರ್ಮಲ್ಯ ಅಂತ ನಮಗೆ ಆ ಗಂಧವನ್ನು ಆಗ್ರಹಣ ಮಾಡಿಕ್ಕೆ ಕೊಡ್ತಕ್ಕಂಥವನು ಭಗವಂತ ಗ್ರಾಣಸ್ಯ ಗ್ರಹಣ ಅಪುಷ್ಪಾತ್ವ ಹುವಿನ ಅಥವಾ ಹೂವಿನ ನಮಗೆ ಆಘ್ರಾಣಿಸುವ ಅಂಗ ಮೂಗನ್ನು ಕೊಟ್ಟತಕ್ಕಂಥವನು ಭಗವಂತನೇ ನಾಸಿಕ ನಾಸಿಕ ದಿನ ಸತ್ರೆ ದಸರು ಶ್ವಾಸಮಹನೆ ಪ್ರಾಣ ಭಾರತಿ ಹಂಸಧನ್ಮಂತ್ರಿಗಳು ಆ ನಾಸಿಕ ಕೊಟ್ಟು ಅಲ್ಲಿ ನಾಸತ್ಯ ದಸರು ಅಂತೇಳಿ ಅಶ್ವಿನಿ ದೇವತೆಗಳನ್ನಿಟ್ಟು ಅವರ ಅಂತರ್ಯಾಮಿಯಾಗಿ ಶ್ವಾಸಮಾನಿ ಪ್ರಾಣ ಭಾರತಿ ಅಂದರೆ ವೈದೇವರು ಮತ್ತು ಭಾರತೀ ದೇವಿಯನ್ನಲ್ಲಿಟ್ಟು ಅವರ ಅಂತರ್ಯಾಮಿಯಾಗಿ ತಾನು ಹಂಸ ಮತ್ತು ಧನ್ವಂತ್ರಿಯನ್ನು ರೂಪದಿಂದ ಇದ್ದು ನಮಗೆ ಆಗ್ರಾಣಿಸುವ ಶಕ್ತಿಯನ್ನು ಕೊಟ್ಟವನು ಯಾರು ಭಗವಂತ ಅದನ್ನೇ ತಲವಕಾರಕ ಉಪನಿಷತ್ ಹೇಳುತ್ತೆ ಶ್ರೋತಸ್ಯ ಶ್ರೋತ ಮನಸೋ ಮನಃ ಅಂತ ಹೀಗೆ ಪುಷ್ಪವನ್ನು ಕುಸುಮವನ್ನ ಹೊಸಕ್ಕೆ ಹಾಕಿದರೆ ಅದರ ಗಂಧ ಬೇರೆ ಮಾಡಲಿಕ್ಕೆ ಆಗತ್ತಾ ಇಲ್ಲ ಆ ಹೂವಿನ ಗಂಧ ಅದರೊಳಗೆ ಇರತಕ್ಕಂಥದ್ದು ಇನ್ನ ಮಣ್ಣಿನ ಅಂಶ ಗಂಧ ಅನ್ನ ತನ್ಮಾತ್ರದಲ್ಲಿ ಗಂಧವತಿ ಪೃಥ್ವಿ ಅಂತ ಆ ಗಂಧ ಅನ್ನೋದು ಮಣ್ಣಿನ ಗುಣ ಪೃಥ್ವಿಯ ಗುಣ ಅದನ್ನು ತನ್ಮಾತ್ರದಲ್ಲಿ ಲಯ ಹೊಂತಕ್ಕಂಥದ್ದು ಹಾಗಾದರೆ ಗಂಧದಲ್ಲಿ ಕುಸುಮವೋ ಹೌದು ಅದು ಸರಿ ಕುಸುಮದಲ್ಲಿ ಗಂಧವೋ ಅದು ಸರಿಯಾಗಿ ಇರ್ತಕ್ಕಂಥದ್ದು ಆ ಗಂಧದ ಅನುಭವ ಆಗೋದು ಯಾವುದು ಅಂದರೆ ಗ್ರಹಣ ಮೂಗಿನಿಂದ ಆಗ್ತಕ್ಕಂಥದ್ದು ಅದಕ್ಕೆ ಕುಸುಮ ಗಂಧಗಳೆರಡು ಆಘ್ರಾಣದೊಳಗು ಈ ರೀತಿಯಾಗಿ ದಾಸರಲ್ಲಿ ಪ್ರಯೋಗವನ್ನು ಮಾಡ್ತಾರೆ ಈ ಮೂಗು ಜಡಭೂತವಾಗಿರ್ತಕ್ಕಂಥ ಗಂಧವನ್ನು ಗ್ರಹಿಸ್ಲಿಕ್ಕೆ ವಾಯುದೇವರ ಅನುಗ್ರಹ ಬೇಕು ಆ ವಾಯುದೇವರ ಭಗವಂತನ ಅನುಗ್ರಹವೂ ಬೇಕು ಯಾಕೆಂದರೆ ಆ ನಾಸತ್ಯ ದಸರನ್ನು ನಿಯಮನ ಮಾಡ್ತಕ್ಕಂಥವರು ವಾಯುದೇವರು ಮತ್ತು ಪರಮಾತ್ಮ ಈ ರೀತಿಯಾಗಿ ಹೀಗೆ ಎಲ್ಲ ಇಂದ್ರಿಯಗಳ ಕಾರ್ಯ ಅನ್ನೋದು ನಡೆಯೋದು ಯಾವಾಗ ಅಂತ ಉಸಿರಾಟದ ಕಾರ್ಯ ನಡೆದಾಗ ಮಾತ್ರ ಎಲ್ಲ ಬೇರೆ ಇಂದ್ರಿಯಗಳ ಕೆಲಸಕ್ಕೆ ಬೆಲೆ ಕರ್ಣಾಭಿಮಾನಿ ದಿವಿಜರು ದೇಹವನು ಬಿಡಲು ಕುರುಡ ಕಿವುಡನು ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತುಪೆಣವೆಂದು ಪೇಳ್ಬರು ಬುಧ ಜನ ಅನ್ ಈ ರೀತಿಯಾಗಿ ಹೀಗೆ ಎಲ್ಲ ಇಂದ್ರಿಯಗಳ ಸಾಮರ್ಥ್ಯ ಇದ್ದು ಶ್ವಾಸೋಚ್ಛ್ವಾಸ ಇರಲಿಲ್ಲ ವಾಯುದೇವರು ಮತ್ತು ಪರಮಾತ್ಮೆ ಈ ದೇಹದಿಂದ ಹೊರಟು ಹೋಗಿದ್ರು ಅಂತ ಆ ಎಲ್ಲ ಇಂದ್ರಿಯಗಳ ಸಾಮರ್ಥ್ಯಕ್ಕೆ ಬೆಲೆಯೇ ಇಲ್ಲ ಜೀವ ಅಂತ ಕರೆಯೋದೇ ಇಲ್ಲ ಹೆಣ ಒಂದು ಸತ್ತ ಅಂತ ಕರೀತಾರೆ ಕುರು ಕುಣಪನೆಂದು ಉಪೇಕ್ಷಿ ಪರು ಈ ರೀತಿಯಾಗಿ ಆದ್ದರಿಂದ ಭ ಜೀವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವತಂತ್ರ ಅನ್ನೋದು ಇಲ್ಲೇ ಇಲ್ಲ ಅವನನ್ನು ನಿಯಂತ್ರಣ ಮಾಡ್ತಕ್ಕಂಥವರು ಜೀವನನ್ನು ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಮತ್ತು ಭಗವಂತ ಆ ವಾಯುದೇವರನ್ನು ನಿಯಂತ್ರಣ ಮಾಡೋನು ಅವರನ್ನು ಪ್ರೇರಣೆ ಮಾಡತಕ್ಕಂಥವನು ಅಂತಾದರೆ ಪ್ರಾಣಸ್ಯ ಪ್ರಾಣಹ ಭಗವಂತನೇ ಮಾಡ್ತಕ್ಕಂಥವನು ಅದಕ್ಕೆ ಪರಮ ಮುಖ್ಯ ಪ್ರಾಣ ತೊಳಗಲಾದೇಹವನ್ನು ಅರಿತುಪೆಡವೆಂದು ಪೇಳ್ಬರು ಬುಧಜನ ಅಂತ ಅಲ್ಲಿ ಶ್ರೀಪಾದರಾಜರು ಪ್ರಯೋಗ ಮಾಡಿರೋಂಥದ್ದು ಪ್ರಾಣ ಅಂತಾದರೆ ಜೀವ ಮುಖ್ಯ ಪ್ರಾಣ ಅಂತಾದರೆ ವಾಯುದೇವರು ಪರಮ ಮುಖ್ಯ ಪ್ರಾಣ ಅಂದರೆ ಸಾಕ್ಷಾತ್ ಪರಮಾತ್ಮ ಅಂತ ಹೀಗೆ ಎಲ್ಲ ವ್ಯವಸ್ಥೆಯು ಆಗಬೇಕಾಗಿರ್ತಕ್ಕಂಥದ್ದು ಈ ಶರೀರದ ಒಡೆಯ ಯಾರು ಅಂತಾದರೆ ಋಷಿಕೇಶ ಆ ಎಲ್ಲ ಇಂದ್ರಿಯಗಳಿಗೂ ಸಾಮರ್ಥ್ಯವನ್ನು ಕೊಟ್ಟು ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿ ಭೋಗ ಸಾಮರ್ಥ್ಯವನ್ನು ಕೊಟ್ಟು ತಾನು ದೇವತೆಗಳ ವಾಯುದೇವರ ಅಂತರ್ಯಾಮಿ ಆಗಿ ಆ ಇಂದ್ರಿಯದಲ್ಲಿದ್ದು ಜೀವನ ಸ್ವರೂಪಯೋಗ್ಯತೆ ಅನುಸಾರ ಭೋಗವನ್ನು ಮಾಡಿಸ್ತಕ್ಕಂಥನೇ ಭಗವಂತ ಇಂಥ ಅಚಿತ್ಯ ಅದ್ಭುತ ಭಗವಂತ ಅಸಮಭವ ಕಾಗಿನೆಲೈ ಆದಿಕೇಶವರಾಯ ಉಸಿರು ಎಲ್ಲ ನಿನ್ನೊಳಗೆ ಹರಿ ಅಂತ ಈ ರೀತಿಯಾಗಿ ಹೇಳ್ತಾರೆ ಉಸಿರು ಮಾತು ಮಾತಿನಿಂದ ಸ್ತುತಿ ಇತ್ಯಾದಿ ಯಾವುದು ಕೂಡ ನನ್ನ ಅಧೀನ ಇದೆಯಾ ಯಾವುದು ನನ್ನಿಂದ ಸಾಧ್ಯವೇ ಇಲ್ಲ ದೇಹದಲ್ಲಿ ನಾನು ನಾನು ನನ್ನಷ್ಟು ಜ್ಞಾನ ಉಸಿರಾಡಿಕೊಳ್ಳಿಕ್ಕೂ ಬರೋಲ್ಲ ಅಲ್ಲಿ ಪ್ರಾಣದೇವರು ಪ್ರಾಣದೇವರ ಅಂತರ್ಯಾಮಿಯಾಗಿ ನೀನಿದ್ದರೆ ಮಾತ್ರ ಈ ಉಸಿರಾಟದ ಕಾರ್ಯ ಅನ್ನೋದಾಗೋದು ನೀನು ವಾಯಿದೇವರ ಮೂಲಕ ಈ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಒಂದು ದಿನದೊಳಗೆ ಅನಿಲ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸೋಚ್ಛಾಸ ಜಪಗಳನ್ನು ಅಂತ ತ್ರಿವಿಧ ಜೀವರಾಶಿಗಳಲ್ಲಿ ಜಾಗದಾವಸ್ಥೆ ಸ್ವಪ್ನಾವಸ್ಥೆ ಸುಶುಕ್ತಿಯವಸ್ಥೆ ಪ್ರಳೆಯ ಕಾಲ ಹೀಗೆಲ್ಲ ಕಾಲದಲ್ಲೂ ಮಾಡಿಸ್ದವನು ನೀನು ಭಗವಂತ ಆದ್ದರಿಂದ ನಾನು ಬದುಕಿದೆ ರುಚಿ ನೋಡಿದೆ ಹೂವಿನ ಸುವಾಸನೆಯಿಂದ ಗಂಧವನ್ನು ಮೂಸದೆ ಎಲ್ಲ ಕಾರ್ಯಗಳನ್ನು ಮಾಡಿದೆ ಭೋಗ ಪದಾರ್ಥಗಳನ್ನು ಸೃಷ್ಟಿ ಮಾಡಿದೆ ನನ್ನನ್ನು ಸೃಷ್ಟಿ ಮಾಡಿದೆ ಅಚಿಂತೆ ಅದ್ಭುತವಾಗಿರ್ತಕ್ಕಂಥ ಇದ್ರಿಯೆಗಳನ್ನು ಸೃಷ್ಟಿ ಮಾಡಿ ನನಗೆ ಜ್ಞಾನವನ್ನು ಕೊಟ್ಟು ಭೋಗ ಸಾಮರ್ಥ್ಯವನ್ನು ಕೊಟ್ಟು ನನ್ನಲ್ಲಿ ಆ ಎಲ್ಲ ದೇವತೆಗಳನ್ನು ಇಟ್ಟು ಅವರ ಅಂತರ್ಯಾಮಿಯಾಗಿ ವೈದೇವರು ಮತ್ತು ನೀರಿದ್ದು ನನ್ನ ಯೋಗ್ಯತಾ ಅನುಸಾರ ಭೋಗವನ್ನು ನೀನು ಇಷ್ಟೆಲ್ಲ ಮಾಡಿಸಿದರೂ ಕೂಡ ಆ ಎಲ್ಲ ಅನುಭವಗಳನ್ನು ಇದುವರೆಗೆ ನೀನೇನು ಗಂಧವನ್ನು ಪೂಸ್ದು ಸಕ್ಕರೆಯನ್ನು ಮೆದ್ದಿ ಆ ಸವಿಯ ಅನುಭವ ಇರ್ಬೋದು ಈ ಗಂಧದ ಸುವಾಸನೆಯ ಅನುಭವ ಇರಬೋದು ಅಥವಾ ಜಿಫೆ ನಾಲಿಗೆಯಿಂದ ನೀನು ಲೋಕದ ವ್ಯವಹಾರ ಇರ್ಬೋದು ಲೋಕನಾಥನ ಬಗ್ಗೆ ಸ್ತುತಿ ಮಾಡಿದ್ದಿರ್ಬೋದು ಆ ಎಲ್ಲ ನಿನ್ನ ಅನುಭವಗಳನ್ನು ಹೇಳು ಅಂತಾದರೆ ಕೇಳಿದರೆ ನಾನು ಅದಕ್ಕೂ ಸ್ವತಂತ್ರನಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸೃ ಸೃಷ್ಟಿ ಮಾಡಿ ಅದರಲ್ಲಿ ನಿನ್ನನ್ನು ಸ್ತೋತ್ರ ಮಾಡುವಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಜನ್ಮವನ್ನ ಮನು ಜ್ಞಾನೇ ಮನು ಅವಬೋಧನೆ ಅಂತ ಮನುಜ ಅಂತ ಈ ಮನುಷ್ಯ ಜನ್ಮವನ್ನು ಕೊಟ್ಟಿದೆಯಲ್ಲ ಜ್ಞಾನ ಸಾಧನಕ್ಕಾಗಿ ನನ್ನನ್ನು ಸೃಷ್ಟಿ ಮಾಡಿದೆಯಲ್ಲ ನೀನು ನನ್ನನ್ನು ಅಕಸ್ಮಾತ್ ಮೂಕ ಹುಟ್ಟಿಸ್ಬಿಟ್ಟಿದ್ರೆ ನನಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಆದ್ದರಿಂದ ಉಸುರುವುದು ನನ್ನ ಕೈಯಲ್ಲಿ ಇಲ್ಲ ನೀನು ನುಡಿಸಿದರೆ ನಾನು ನುಡಿಯಬಲ್ಲೆ ಯಾಕಂದರೆ ನಾನು ಸದಾ ಪ್ರತಿಬಿಂಬ ಸ್ಥಾನೀಯ ಅಸೃಜ ರಾಶಿಯಲ್ಲಿದ್ದರೂ ನಾನು ಪ್ರತಿಬಿಂಬ ಸ್ಥಾನದಲ್ಲೇ ಇರ್ತಕ್ಕಂಥವನು ನನಗೆ ಸೋತ್ತಮರತಕ್ಕಂಥವರೆಲ್ಲ ಬಿಂಬ ರೂಪಿಗಳೇ ಬಿಂಬರೆ ನಿಪರ ಸೋತ್ತಮರೋ ಪ್ರತಿಬಿಂಬರನೇ ಪರ ರೀತಿಯಾಗಿ ಇನ್ನೇ ಸಂಸಾರ ಅವಸ್ಥೆಯಲ್ಲಿದ್ದಾಗ ಕೂಡ ನೀನೇ ಬಿಂಬ ಸ್ಥಾನದಲ್ಲಿರ್ತಕ್ಕಂಥವನು ನಾನು ಪ್ರತಿಬಿಂಬ ಸ್ಥಾನೀಯ ಮುಕ್ತಿಯಲ್ಲೂ ಕೂಡ ಈ ಬಿಂಬ ಪ್ರತಿಬಿಂಬ ಭಾವ ಅನ್ನೋದು ನಿತ್ಯವಾಗಿ ಇರ್ತಕ್ಕಂಥದ್ದು ಅದಕ್ಕೆ ನಾನೊಂದು ಜಡಭೂತವಾಗಿರತಕ್ಕಂಥ ಯಂತ್ರದಂತೆ ಇದ್ದೀನಿ ನೀನು ಶಕ್ತಿ ತುಂಬಿ ನಡೆಸ್ತಕ್ಕಂಥವನು ಅಂತ ಆದರೆ ನೀನು ಅದಕ್ಕೆ ನೀನು ನನ್ನ ಬಾಯಲ್ಲಿ ಮಾತಿನಲ್ಲಿ ಅಗ್ನಿದೇವ ವರುಣದೇವ ವಾಯುದೇವ ವಾಯುದೇವರ ಅಂತರ್ಯಾಮಿಯಾಗಿ ನೀನು ಇಷ್ಟೆಲ್ಲ ರೂಪಗಳಿಂದ ನೀನು ಇದ್ರೆ ಮಾತ್ರ ನಾನು ಸ್ತುತಿ ಮಾಡಲಿಕ್ಕೆ ಸಾಧ್ಯ ನೀನು ನಿಂತು ನುಡಿಸಿದರೆ ಮಾತ್ರ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ ಅಸಮಭವ ನಿನಗೆ ಸರಿಸಾಟಿ ಆಗಿರ್ತಕ್ಕಂಥವ್ರು ಯಾರೂ ಇಲ್ಲ ಹಿಂದೆ ಮುಂದೆ ಎಂದೆಂದಿಗೋ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ಅಸಮಭವ ನಿನಗೆ ಸರಿಸಾಟಿಯಾಗಿರ್ತಕ್ಕಂಥವ್ರಿಲ್ಲ ನಿನಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ ಅಂಥೇಳಿ ಕಾಗಿನೆಲೆ ಆದಿಕೇಶವ ರಾಯ ಅಂತ ಅವರ ಅಂಕಿತದಿಂದ ಈಗ ಉಪ ಸಂಹಾರವನ್ನು ಮಾಡ್ತಾರೆ ಕೂತಿ ಕೇಶವ ಅಂದರೆ ಕ ಅಂದರೆ ಬ್ರಹ್ಮದೇವರು ಈಶ ಅಂದರೆ ರುದ್ರದೇವರು ಕಶ್ಚ ಕೇಶವ್ವು ಅಂಥೇಳಿ ಹಾಗೆ ಆ ಬ್ರಹ್ಮ ರುದ್ರಾದಿಗಳು ಕೂಡ ನಿಯಾಮಕನಾಗಿರ್ತಕ್ಕಂಥವ್ ನೀನೇ ಆದಿ ಅಂದರೆ ಅನಾದಿಯಿಂದ ಇರತಕ್ಕಂಥವನು ನ ಬ್ರಹ್ಮ ನಚಶಂಕರಃ ಅನ್ನುವಂತೆ ನೀನು ಎಲ್ಲ ಕಾಲದಲ್ಲೂ ಇರ್ತಕ್ಕಂಥವನು ಆದ್ದರಿಂದ ನೀನು ಅನುಗ್ರಹ ಮಾಡಿದ್ರೆ ನೀವು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಮತ್ತೆ ಸ್ತುತಿ ಮಾಡಲಿಕ್ಕೆ ಸಾಧ್ಯ ಹೊರತು ನಿನ್ನ ಅನುಗ್ರಹ ಇಲ್ಲ ಅಂತ ಆದರೆ ನಾವು ಯಾವುದನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಎಲ್ಲವೂ ಹರಿವಾಯು ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ ಅನ್ನೋ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಈ ಕೃತಿಯಲ್ಲಿ ನಮಗೆ ವಿಶೇಷವಾಗಿ ದಾಸರು ಪರಿಚಯ ಮಾಡಿಕೊಡ್ತಾರೆ ಒಂದು ದೃಷ್ಟಾಂತ ಕೊಡಬೇಕು ಈ ವಿಷಯಕ್ಕೆ ಅಂತ ಆದರೆ ನಿನ್ನನ್ನು ಸ್ತುತಿ ಮಾಡುವ ಸಾಮರ್ಥ್ಯ ಇಲ್ಲ ಅನ್ನಲಿಕ್ಕೆ ಪರಮ ಭಕ್ತನಾಗಿರ್ತಕ್ಕಂಥ ಪುಟ್ಟ ಧ್ರುವನ ದೃಷ್ಟಾಂತ ಜ್ಯೋಂತಪ್ರವಿಷ್ಯ ಮಮ ವಾಚ ಮೀಮಾಂ ಪ್ರಸುಪ್ತಾಮ್ ಸಂಜೀವ ಎತ್ತಕಿಲ ಶಕ್ತಿ ಧರಸ್ವಧಾಮ್ನ ಅಂತ ಕೇಳ್ತೀವಲ್ಲ ಅಧ್ರುವ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡ್ತಾಯಿರ್ತಾನೆ ಭಗವಂತ ಸಾಕ್ಷಾತ್ ಪ್ರತ್ಯಕ್ಷನಾಗಿ ಬಿಂಬರೂಪಿಯನೇನು ಚಿಂತನೆ ಮಾಡ್ತಾನಲ್ಲ ಅದೇ ರೂಪ ಕಣ್ಣೆದುರಿಗೆ ಬಂದರೆ ಸ್ತುತಿ ಮಾಡಲಿಕ್ಕೆ ಮಾತೇ ಹೊರಡಲ್ಲ ಆನಂದ ತುಂದಿಲೇನಾಗ್ತಾನೆ ಆನಂದ ಭಾಷ್ಪಗಳು ಉದುರ್ತಾವೆ ಆದರೆ ಮಾತು ಹೊರಡೋದೇ ಇಲ್ಲ ಆವಾಗ ಭಗವಂತ ಪಾಂಚಜನ್ಯ ಶಂಕವನ್ನು ಅವನ ಗಲ್ಲಕ್ಕೆ ಸ್ಪರ್ಶ ಮಾಡಿದಾಗ ಅವಾಗ ಮಾತು ಹೊರಟಿದ್ದನ್ನು ಭಾಗವತಾದಿ ಪುರಾಣಗಳಲ್ಲಿ ನಾವು ವರ್ಣನೆಯನ್ನು ಕೇಳಿದ್ದೀವಿ ಹಾಗೆ ಭಗವಂತ ನೀನೇ ನುಡಿದು ನುಡಿಸೋನು ನೀನೇ ಆದ್ದರಿಂದ ಲೋಕದ ಎಲ್ಲ ಲೌಕಿಕ ವೈದಿಕ ಎಲ್ಲ ವ್ಯಾಪಾರಗಳು ಕೂಡ ನಿನ್ನಿಂದನೇ ನಡೆಯುವಂಥದ್ದು ಆದ್ದರಿಂದ ಉಸುರು ಎನ್ನಳವೆ ನನ್ನ ಅಧೀನ ಅನ್ನೋದು ಇಲ್ಲ ನಿನ್ನ ಅಚಿತ್ಯ ಅದ್ಭುತ ಅನಂತ ಮಹಿಮೆಗಳನ್ನು ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಅನಂತ ಕಾಲದಿಂದ ಅನಂತ ವೇದಗಳಿಗೂ ಕೂಡ ಸಾಕಲ್ಲೇನ ವರ್ಣಿಸಲಿಕ್ಕೆ ಆಗ್ತಾ ಇಲ್ಲ ಅಂಥ ನಿನ್ನನ್ನು ಸೀಮಿತವಾಗಿರ್ತಕ್ಕಂಥ ನನ್ನ ಮಾತು ಅಥವಾ ಸ್ತುತಿ ಹೇಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಅದರಿಂದ ನೀನು ಅಸಮಭವ ಸಾಟಿ ಇಲ್ಲದೇ ಇರತಕ್ಕಂಥವನು ಸರ್ವೋತ್ತಮನಾಗಿರ್ತಕ್ಕಂಥವರು ನಿನಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥವನು ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಜನ್ಮವನ್ನು ಕೊಟ್ಟು ಅನಂತ ರೂಪಗಳಿಂದ ನಮ್ಮಲ್ಲಿ ಇದ್ದು ಇಷ್ಟೆಲ್ಲ ಸ್ತೋತ್ರ ಮಾಡಿಸ್ತಾ ಇದೆಯಾ ಅಂತ ಆದರೆ ನೀನು ಮಾಡಿರ್ತಕ್ಕಂಥ ಪರಮಾನುಗ್ರಹ ಅಂತ ಅಷ್ಟಾದರೂ ಕೂಡ ನಮ್ಮ ಪ್ರಾರಬ್ಧ ಕರ್ಮ ವಶಾತ್ ಅನಂತ ದೋಷಗಳಿಂದ ಕೂಡಿರ್ತಕ್ಕಂಥ ಸ್ತುತಿಯನ್ನ ಮಾಡ್ತೀವಿ ಮಂತ್ರ ತಂತ್ರ ಸ್ವರ ವರ್ಣ ಒಂದು ದೋಷಗಳನ್ನು ನಾವು ಅನಂತ ದೋಷಗಳನ್ನ ಮಾಡ್ತೀವಿ ಆದರೂ ಕೂಡ ನಿನ್ನನ್ನು ನಾವು ಸಾಕಲ್ಯನ ಸ್ತುತಿ ಮಾಡಲಿಕ್ಕೆ ಸಕ್ಯವೇ ಇಲ್ಲ ಇನ್ನು ಪರಿಪೂರ್ಣವಾಗಿ ದೋಷರಹಿತವಾಗಿ ಸ್ತುತಿ ಮಾಡುವುದಂತೂ ಸಾಧ್ಯವೇ ಇಲ್ಲ ಆದ್ದರಿಂದ ನಾನು ನಿನ್ನಲ್ಲಿ ಪರಮಾತ್ಮ ನಿನ್ನನ್ನು ಮತ್ತೆ ಪ್ರಾರ್ಥನೆ ಮಾಡ್ತೀನಿ ಗೋಪಾಲದಾಸರು ಹೇಳಿದಂಗೆ ನಡೆದು ನಡೆಸುತ್ತಾ ನುಡಿದು ನುಡಿಸುತ ಅಡಿಗಡಿಗೆ ಕಾಪಾಡುತ್ತಾ ಇರ್ತಕ್ಕಂಥವನ್ನಂದರೆ ಸಾಕ್ಷಾತ್ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ನೀನೇ ಅದಕ್ಕೆ ನನ್ನಿಂದ ಲೋಕದ ಹರಟೆ ಅಥವಾ ವ್ಯರ್ಥ ಪ್ರಲಾಪ ಆಗದೇ ಸರ್ವ ಮಾತುಗಳೆಲ್ಲ ಮಂತ್ರವು ಸರ್ವ ಕೆಲಸಗಳೆಲ್ಲ ಪೂಜೆಯು ಈ ರೀತಿಯಾಗಿ ಏನು ಮಾಡಿದರೂ ಕೂಡ ಅದು ಭಗವಂತನ ಪ್ರೀತ್ಯರ್ಥವಾಗಿ ಅನ್ನೋ ರೀತಿಯಲ್ಲೇ ಪರ್ಯವಸಾನ ಆಗುವಂತೆ ನನ್ನನ್ನು ಪರಮಾನುಗ್ರಹ ಮಾಡುವಂಥ ಆ ದಾಸರು ಆ ಪರಮಾತ್ಮನನ್ನು ಕುರಿತು ಈ ಮೂರು ನುಡಿಗಳ ಮೂಲಕ ಸರ್ವೋತ್ತಮ ಸರ್ವ ಸರ್ವನಿಯಾಮಕ ಸರ್ವತ್ರ ವ್ಯಾಪ್ತ ಅನ್ನೋ ಎಲ್ಲ ಚಿಂತನೆಯನ್ನು ಕೂಡ ಇದರಲ್ಲಿ ವಿಶಿಷ್ಟವಾಗಿ ಈ ಕೃತಿಯಲ್ಲಿ ನಮಗೆ ಕೊಟ್ಟು ಪರಮೋಪಕಾರ ಮಹಾನುಪಕಾರ ಮನೆಯಲ್ಲ ಉಪಕಾರವನ್ನು ಆ ಎಲ್ಲ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿ ಅದು ಒಂದೊಂದಲ್ಲ ಎರಡು ಕಣ್ಣು ಎರಡು ಕಿವಿ ಈ ರೀತಿಯಾಗಿ ಎಲ್ಲವನ್ನು ಎರಡೆರಡನ್ನು ಕೊಟ್ಟು ಅಲ್ಲಿ ಎಲ್ಲ ನಿಟ್ಟು ನಮಗೆ ವಿಧಿ ನಿಷೇಧ ರೂಪವಾಗಿರ್ತಕ್ಕಂಥ ಎಲ್ಲ ದೃಷ್ಟಾಂತಗಳ ಮೂಕ್ ಮೂಲಕ ಚರಿತ್ರೆಯನ್ನು ತಿಳಿಸಿಕೊಟ್ಟು ನಾವು ಯಾವ ರೀತಿ ಸಾಧನೆಯನ್ನು ಮಾಡಿಕೋಬೇಕು ಆವಾಗ ತತ್ವಜ್ಞಾನ ದ್ವಾರ ಮೋಕ್ಷ ಆಗುತ್ತೆ ಅನ್ನೋದನ್ನು ಎಲ್ಲ ಶಾಸ್ತ್ರ ಶ್ರವಣಾದಿಗಳ ಮೂಲಕ ತಿಳಿಯುವಂತೆ ಪರಮಾನುಗ್ರಹ ಮಾಡಿ ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಂಸ್ಕೃತ ಭಾಷೆಯಲ್ಲಿದೆ ಅಂತ ಆದರೆ ಇಂತ ಎಲ್ಲ ಹರಿದಾಸರನ್ನ ಜಗತ್ತಿನಲ್ಲಿ ಸೃಷ್ಟಿ ಮಾಡಿ ಅದನ್ನ ಕನ್ನಡದಲ್ಲಿ ಪ್ರಮೇಯಗಳನ್ನ ಅರ್ಥ ಮಾಡಿಕೊಳ್ಳುವಂತೆ ಮಾಡಿ ನಮ್ಮ ದೇಹದಲ್ಲೇ ಇಷ್ಟೆಲ್ಲ ಚಿಂತನೆಯನ್ನು ಆ ಸಕ್ಕರೆ ಇರ್ಬೋದು ಮನಸ್ಸಿರ್ಬೋದು ಅಲ್ಲಿರ್ತಕ್ಕಂಥ ಸಿಹಿ ಅಂಶ ಇರ್ಬೋದು ಅಥವಾ ಪುಷ್ಪ ಇರ್ಬೋದು ಆ ಪುಷ್ಪದಲ್ಲಿರ್ತಕ್ಕಂಥ ಸುವಾಸನೆ ಆ ಎಲ್ಲ ಪರಿಕಲ್ಪನೆಯನ್ನು ಕೊಟ್ಟು ಭಗವಂತನ ಅಚಿಂತ್ಯದ್ಭುತ ಮಹಿಮೆಯ ಒಂದು ಪರಿಕಲ್ಪನೆಯನ್ನು ಕೊಟ್ಟು ದಾಸರಿಂಥ ವಿಶಿಷ್ಟವಾಗಿರ್ತಕ್ಕಂಥ ಕೃತಿಯನ್ನು ದಾಸರ ಮೂಲಕ ಅನುಗ್ರಹಿಸಿ ನಮಗೆ ಪರಮೋಪಕಾರ ಮಾಡಿದ್ಯಾ ಇಂಥ ಉಪಕಾರ ಮಾಡಿರ್ತಕ್ಕಂಥ ದಾಸರೋ ದಾಸರ ಅಂತರಿಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಭೂ ಇಷ್ಟಾಂತೇ ನಮಃ ಉಕ್ತಿಮ್ ಅಂತ ಹೇಳೋದಷ್ಟೇ ನಮಗೆ ಉಳಿದಿರತಕ್ಕಂಥ ದಾರಿ ಶ್ರೀಕೃಷ್ಣ